ಸ್ಥಾಪಕಾಯ ಚ ಧರ್ಮಸ್ ಸರ್ವಧರ್ಮಸ್ವರೂಪಿಣಿ ಅವತಾರವರಿಷ್ಠಾಯ ರಾಮಕೃಷ್ಣಾಯ ತೆ ನಮಃ ಈ ಕೃತಿ ಶಿಕ್ಷಾಷ್ಟಕಮೆನ್ನುವುದು ನಿಮಗೆ ಕೆಲವರಿಗೀಗಾಗಲೇ ಪರಿಚಯ ಇರಬಹುದು ಸಾಮಾನ್ಯವಾಗಿ ಯಾವುದೇ ಒಂದು ಸ್ತೋತ್ರ ಅಥವಾ ಸ್ತುತಿಗಳ ಸಂಗ್ರಹದಲ್ಲಿ ಇದು ಸೇರಿಕೊಂಡಿರ್ತದೆ ಅಷ್ಟಕ ಅಂತಂದರೆ ಹೆಸರೇ ಸೂಚಿಸ್ತದೆ ಎಂಟು ಶ್ಲೋಕಗಳು ಅದರಲ್ಲಿ ಇವೆ ಸಪ್ತಕ ಅಷ್ಟಕ ಪಂಚಕ ಇತ್ಯಾದಿ ಅಲ್ಲ ಅದರ ಹೆಸರುಗಳೇ ಸ್ತೋತ್ರದಲ್ಲಿ ಎಷ್ಟು ಶ್ಲೋಕಗಳು ಇವೆ ಎನ್ನುವುದನ್ನು ಸೂಚಿಸ್ತದೆ ಸಾಮಾನ್ಯವಾಗಿ ಐದು ಅಥವಾ ಏಳು ಪದ್ಯ ಹತ್ತು ಪದ್ಯ ದಶಕ ಅಂತ ಕರೀತಾರೆ ಇಲ್ಲಿ ಎಂಟು ಶ್ಲೋಕಗಳು ಇವೆ ಇದನ್ನು ಬಂಗಾಳದ ಅತ್ಯಂತ ಪ್ರಸಿದ್ಧ ಸಂತರಾದ ಅವತಾರ ಪುರುಷರಾದ ಶ್ರೀ ಚೈತನ್ಯ ಮಹಾಪ್ರಭು ರಚಿಸಿದ್ದಾರೆ ಅಂತ ಅತ್ಯಂತ ದೊಡ್ಡ ದೊಡ್ಡ ವಿದ್ವಾಂಸರು ಒಪ್ಪಿಕೊಂಡಿದ್ದಾರೆ ಯಾಕಂದರೆ ಸ್ತೋತ್ರ ರಚನೆಯದು ಒಂದು ದೊಡ್ಡ ಸಮಸ್ಯೆ ಭಾರತದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಸ್ತುತಿಯನ್ನು ಹೇಳುವಂಥ ಸ್ತೋತ್ರ ಸಾಹಿತ್ಯ ಲಭ್ಯ ಸಾಮಾನ್ಯವಾಗಿ ಯಾವುದೇ ಸ್ತೋತ್ರವನ್ನು ಯಾರು ರಚನೆ ಮಾಡಿದರು ಅಂತ ಕೇಳಿದರೆ ಒಂದೋ ಶಂಕರಾಚಾರ್ಯರದ್ದು ಅಂತ ಹೇಳ್ತಾರೆ ಅಥವಾ ಕಾಳಿದಾಸ ಒಂದು ಅಂತ ಹೇಳ್ತಾರೆ ಯಾಕಂದರೆ ಇವರಿಬ್ಬರು ಸಾಹಿತ್ಯ ರಚನೆಯಲ್ಲಿ ಅತ್ಯಂತ ಪ್ರಸಿದ್ಧರಾದವರು ಯಾರೇ ರಚನೆ ಮಾಡಿರಲಿ ಇವರ ಅಂಕಿತವನ್ನು ಹಾಕೋದು ಒಂದು ಸಂಪ್ರದಾಯದ ಹಾಗೆ ಆಗಿಬಿಟ್ಟಿದೆ ನಮ್ಮಲ್ಲಿ ಯಾರು ರಚನೆ ಮಾಡೋದು ಮಾಡಿದರು ಎನ್ನುವುದು ಅಷ್ಟು ಮುಖ್ಯ ಅಲ್ಲ ಪಾಶ್ಚಾತ್ಯರಲ್ಲಿ ಆದರೆ ಒಂದು ಕೃತಿಯನ್ನು ಯಾರು ಬರೆದ ಅವನ ವೃತ್ತಾಂತ ಏನು ಅವನ ಕಾಲಾವಧಿ ಯಾವುದು ಅವನ ಜೀವನದ ಹಿನ್ನೆಲೆಯೇನು ಇತ್ಯಾದಿ ಎಲ್ಲಾದರೂ ಸ್ಟಡಿ ಮಾಡ್ತಾರೆ ನಮ್ಮಲ್ಲಿ ವ್ಯಕ್ತಿಗೆ ಪ್ರಾಮುಖ್ಯತೆ ಇಲ್ಲ ತತ್ವಕ್ಕೆ ಪ್ರಾಮುಖ್ಯತೆ ಇದೆ ಯಾರು ಬರದ ಅನ್ನೋದು ಮುಖ್ಯ ಅಲ್ಲ ಅದು ಏನು ಅದರಲ್ಲಿ ಏನು ವಿಷಯ ಇದೆ ಅದು ಮುಖ್ಯ ಆಗ್ತದೆ ಈ ರೀತಿಯಲ್ಲಿ ಅನೇಕ ಅನೇಕ ಸ್ತೋತ್ರಗಳು ಶಂಕರಾಚಾರ್ಯರ ಹೆಸರಿಗೋ ಕಾಳಿದಾಸನ ಹೆಸರಿಗೋ ಬೇರೆ ಇತರ ಪ್ರಸಿದ್ಧ ರಚನೆಕಾರರ ಹೆಸರಿಗೋ ಅಂಟುಕೊಂಡದ್ದು ಉಂಟು ಆದ್ದರಿಂದ ಕೆಲವು ಸ್ತೋತ್ರಗಳನ್ನು ಯಾರು ರಚನೆ ಮಾಡಿದರು ಅಂತ ಖಚಿತವಾಗಿ ಹೇಳುವುದು ಸಾಧ್ಯ ಇಲ್ಲ ಆದರೆ ಸಾಮಾನ್ಯವಾಗಿ ನಿರ್ವಿವಾದವಾಗಿ ಅವರ ಜೀವನವನ್ನು ಬರೆದಂಥ ಕೆಲವು ಹಿಂದಿನ ಕಾಲದ ವಿದ್ವಾಂಸರು ಎಲ್ಲೋ ಅದರ ಬಗ್ಗೆ ಹೇಳಿರ್ತಾರೆ ಉದಾಹರಣೆಗೆ ಶಂಕರಾಚಾರ್ಯರ ಜೀವನ ಚರಿತ್ರೆಯಲ್ಲಿ ಅತ್ಯಂತ ಪ್ರಾಚೀನವಾದಂಥದ್ದು ಶಂಕರ ದಿಗ್ವಿಜಯ ಎನ್ನುವಂಥ ರಚನೆ ಅದರಲ್ಲಿ ಎಲ್ಲೋ ಒಂದು ಕಡೆ ಶ್ರೀಶಂಕರರು ಇಂಥ ಕೃತಿ ರಚನೆ ಮಾಡಿದ್ದಾರೆ ಮಾಡಿದ್ದಾರೆ ಅಂತ ಒಂದು ಉಲ್ಲೇಖ ಬಂದಿದ್ರೆ ಅದು ಅವರದ್ದು ಅಂತ ಸಾಮಾನ್ಯವಾಗಿ ಸ್ವೀಕರಿಸುವಂಥ ಪದ್ಧತಿ ಇರ್ತದೆ ಹೀಗೆ ಅನೇಕ ದಾಖಲೆಗಳನ್ನೆಲ್ಲ ಅಧ್ಯಯನ ಮಾಡಿ ಇತಿಹಾಸಕಾರರು ಹಾಗೂ ವಿದ್ವಾಂಸರು ಈ ಶಿಕ್ಷಾಷ್ಟಕ ಎನ್ನುವುದನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳೇ ರಚಿಸಿದ್ದಾರೆ ಅಂತ ತೀರ್ಮಾನ ಮಾಡಿದ್ದಾರೆ ಆಮೇಲೆ ಅನೇಕ ಆಂತರಿಕವಾದ ಕೆಲವೊಂದು ದಾಖಲೆಗಳಿಂದ ಕೂಡ ಇದು ಸ್ಥಿರವಾಗ್ತದೆ ಅಂತರಿಕ ದಾಖಲೆ ಅಂತಂದರೆ ಈ ಕೃತಿಯನ್ನು ಇವರೇ ಬರೆದ್ರು ಅಂತ ಬೇರೆಯವರು ಹೇಳಿದರೆ ಅದು ಬಾಹ್ಯ ದಾಖಲೆ ಆದರೆ ಆ ಕೃತಿಯ ಒಳಗೆ ಕೆಲವೊಂದು ಅಂಶಗಳು ಕಾಣಿಸ್ತವೆ ಉದಾಹರಣೆಗೆ ಶೈಲಿ ಒಬ್ಬೊಬ್ಬ ಲೇಖಕನಿಗೂ ವಿದ್ವಾಂಸನಿಗೂ ಅವನದೇ ಆದ ಶೈಲಿ ಇರ್ತದೆ ಕಾಳಿದಾಸನದ್ದು ಅವನದ್ದೇ ಒಂದು ಶೈಲಿ ಇದೆ ಶಂಕರಾಚಾರ್ಯರದ್ದು ಅವರದ್ದೇ ಒಂದು ಶೈಲಿ ಇದೆ ಅದೇ ರೀತಿ ಚೈತನ್ಯ ಪ್ರಭುಗಳದ್ದು ಚೈತನ್ಯ ಪ್ರಭುಗಳ ಬೇರೆ ರಚನೆಗಳನ್ನು ಇಟ್ಟುಕೊಂಡು ಅದರ ಜೊತೆಗೆ ಈ ಶಿಕ್ಷಾಷ್ಟವನ್ನು ಶಿಕ್ಷಾಷ್ಟಕ್ಕವನ್ನು ಹೋಲಿಸಿ ನೋಡಿದರೆ ಅದು ಅವರದ್ದು ಹೌದೇ ಅಲ್ಲವೇ ಅಂತ ನಮಗೆ ಸುಮಾರಾಗಿ ಒಂದು ಮನಸ್ಸಿಗೆ ಒಂದು ಆಲೋಚನೆ ಬರ್ತದೆ ಹೀಗೆ ಅನೇಕ ದಾಖಲೆಗಳನ್ನೆಲ್ಲ ಅಧ್ಯಯನ ಮಾಡಿ ಇದನ್ನು ಚೈತನ್ಯ ಪ್ರಭುವಿನದು ಅಂತಲೇ ತೀರ್ಮಾನ ಮಾಡಿದ್ದಾರೆ ಬಹುತೇಕ ಎಲ್ಲರೂ ಕೂಡ ಒಪ್ಪಿಕೊಂಡಿದ್ದಾರೆ ಈ ಸ್ತೋತ್ರವನ್ನು ನಾವು ಹೆಚ್ಚು ವಿವರವಾಗಿ ನೋಡುವುದಕ್ಕೆ ಮುಂಚೆ ಚೈತನ್ಯ ಮಹಾಪ್ರಭುಗಳ ಒಂದು ಸಂಕ್ಷಿಪ್ತ ಜೀವನವನ್ನು ತಿಳ್ಕೊಂಡಿದ್ರೆ ಒಳ್ಳೆಯದು ಅದೇ ರೀತಿಯಾಗಿ ಅವರು ಪ್ರಚಾರ ಮಾಡಿದಂಥ ಭಕ್ತಿ ಪರಂಪರೆ ಇದೆಯಲ್ಲ ಅದರ ಹಿನ್ನೆಲೆಯನ್ನು ಕೂಡ ತಿಳ್ಕೊಂಡಿದ್ದರೆ ಇದು ಹೆಚ್ಚು ಸ್ಪಷ್ಟವಾಗ್ತದೆ ಇಲ್ಲಿ ಕೆಲವೊಂದು ಬೇರೆ ವಿಷಯಗಳನ್ನು ಕೂಡ ನಾವು ಗಮನಿಸಬೇಕು ಉದಾಹರಣೆಗೆ ಚೈತನ್ಯ ಪ್ರಭುಗಳು ಜನ್ಮ ತಳೆದ ಆ ಕಾಲದಲ್ಲಿ ಬಂಗಾಳದ ಸಾಮಾಜಿಕ ಮತ್ತು ರಾಜಕೀಯ ಸ್ಥಿತಿ ಹೇಗಿತ್ತು ಅದರ ಕಡೆಗೆ ಕೂಡ ನಾವು ಸ್ವಲ್ಪ ಗಮನ ಕೊಡಬೇಕಾಗ್ತದೆ ಅವರ ಕಾಲದ ಬಗ್ಗೆ ಯಾವುದೇ ವಾದವಿವಾದ ಇಲ್ಲ ಹದಿನೈದನೇ ಶತಮಾನದ ಕೊನೆಯಲ್ಲಿ ಅವರು ಜನ್ಮ ತಡೆದರು ಸಾವಿರದ ನಾನ್ನೂರ ಹದಿನಾರನೇ ಶತಮಾನದ ಮೊದಲನೆಯ ಭಾಗ ಅಂದರೆ ಸಾವಿರದ ಐನೂರ ಮೂವತ್ತನಾಲ್ಕರಲ್ಲಿ ಅವರು ಮಹಾಸಮಾಧಿ ಹೊಂದಿದರು ಹೀಗೆ ಅವರ ಜೀವನದ ಕಾಲಾವಧಿಯನ್ನು ಸುಮಾರು ಹದಿನೈದು ಹದಿನಾರನೇ ಶತಮಾನದ ಅವಧಿ ಅಂತ ನಾವು ಹೇಳಬಹುದು ಒಟ್ಟು ನಲವತ್ತೆಂಟು ವರ್ಷ ಅವರು ಬದುಕಿದರು ಎಲ್ಲಿ ಹುಟ್ಟಿದ್ರು ಎಲ್ಲಿ ಬದುಕಿದ್ರು ಅಂತ ಕೇಳಿದರೆ ಅದಕ್ಕೂ ಕೂಡ ಸ್ಪಷ್ಟವಾದ ಮಾಹಿತಿ ಇದೆ ಯಾಕಂದರೆ ಚೈತನ್ಯರ ಶಿಷ್ಯಂದಿರೇ ಅವರ ಜೀವನವನ್ನು ಕುರಿತು ಕೆಲವು ಅನೇಕ ಸಂಗತಿಗಳನ್ನು ಬರೆದಿಟ್ಟಿದ್ದಾರೆ ಅವರ ಸಮಕಾಲೀನರು ಕೂಡ ಅವರ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ ಹಾಗಾಗಿ ಅವರ ಜೀವನವನ್ನು ಕುರಿತು ಹೆಚ್ಚು ಸಂದೇಹಗಳು ಇಲ್ಲ ಬಂಗಾಳದಲ್ಲಿ ನದಿಯ ಅಂತ ಒಂದು ಜಿಲ್ಲೆ ಇದೆ ಅಲ್ಲಿ ನವದ್ವೀಪ ಎನ್ನುವಂಥ ಒಂದು ಪ್ರದೇಶದಲ್ಲಿ ಚೈತನ್ಯ ಪ್ರಭುಗಳು ಹುಟ್ಟಿದ್ರು ಅವರದ್ದು ಒಂದು ರೀತಿಯಲ್ಲಿ ಸಾಂಪ್ರದಾಯಿಕವಾದ ಒಂದು ಮನೆತನ ಅವರ ಪೂರ್ವಜರು ಅಸ್ಸಾಂನ ಸಿಲ್ಹೆಟ್ ಎನ್ನುವಂಥ ಒಂದು ಪ್ರದೇಶದಿಂದ ಅಲ್ಲಿಗೆ ವಲಸೆ ಬಂದು ನೆಲೆಸಿದರು ಚೈತನ್ಯ ಪ್ರಭುಗಳು ಅವರ ತಂದೆ ತಾಯಿಗಳಿಗೆ ಕೊನೆಯ ಮಗ ಹಿರಿಯ ಮಗ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ವಯಸ್ಸಿಗೆ ಬರುವಷ್ಟರಲ್ಲೇ ವೈರಾಗ್ಯ ತಾಳಿ ಸನ್ಯಾಸಿಯಾಗಿಬಿಟ್ಟ ಅನಂತರ ಹುಟ್ಟಿದ ಮಕ್ಕಳೆಲ್ಲ ಒಬ್ಬೊಬ್ಬರಾಗಿ ಶೈಶವದಲ್ಲೇ ತೀರ್ಕೊಂಡವು ಯಾರೂ ಕೂಡ ಉಳಿಲಿಲ್ಲ ಕೊನೆಗೆ ಉಳಿದ ಮಗು ಚೈತನ್ಯ ಮಹಾಪ್ರಭುಗಳು ಅವರಿಗೆ ವಿದ್ಯಾಭ್ಯಾಸಕ್ಕೆ ಕಳಿಸುವುದಕ್ಕೆ ಕೂಡ ಹಿಂಜರಿದ್ರಂತೆ ಎಲ್ಲಾದರೂ ಅವನೂ ವಿದ್ಯಾಭ್ಯಾಸ ಚೆನ್ನಾಗಿ ಅಧ್ಯಯನ ಮಾಡಿ ಸನ್ಯಾಸಿಯಾಗಿಬಿಟ್ರಿ ಅಂತ ಆದರೆ ಸಮಾಜದ ಒತ್ತಡ ಇರುತ್ತದೆ ಮಕ್ಕಳು ಬೆಳೀತಾ ಇದ್ದಾಗೆ ವಿದ್ಯಾಭ್ಯಾಸ ಮಾಡಿಸಲೇಬೇಕಾಗುತ್ತಲ್ಲ ಹಾಗೆ ಒಬ್ಬ ಅಧ್ಯಾಪಕನನ್ನು ಗೊತ್ತು ಮಾಡಿ ಶಾಲೆಗೆ ಪಾಠಶಾಲೆಗೆ ಕಳಿಸಿದರಂತೆ ಅಸಾಧಾರಣ ಮೇಧಾವಿ ಪ್ರಚಂಡ ಬುದ್ಧಿವಂತಿಕೆ ವ್ಯಾಕರಣ ಕಾವ್ಯ ಶಾಸ್ತ್ರಗಳು ಎಲ್ಲದರಲ್ಲೂ ಕೂಡ ಅಪ್ರತಿಮವಾಗಿ ಈ ಹುಡುಗ ಹುಡುಗನನ್ನು ನಿಮಾಯಿ ಅಂತ ಕರೀತಿದ್ರು ಸಾಮಾನ್ಯವಾಗಿ ಎಲ್ಲರೂ ಕೂಡ ನಿಜವಾದ ಹೆಸರು ಒಂದಿರುತ್ತದೆ ಕರೆಯುವ ಹೆಸರು ಮುದ್ದಿನ ಹೆಸರು ಇನ್ನೊಂದಿರುತ್ತದೆ ಬಂಗಾಳದಲ್ಲಿ ಸಾಮಾನ್ಯವಾಗಿ ನಿಮಾಯಿ ಅಂತ ಹೇಳಿ ಕರಿತಾ ಇದ್ರು ಆಮೇಲೆ ಚೈತನ್ಯ ಪ್ರಭುಗಳ ಮೈ ಬಣ್ಣ ಅತ್ಯಂತ ಬಿಳಿಯದಾಗಿತ್ತಂತೆ ಅಂದರೆ ಗೌರವರ್ಣದ್ದಾಗಿತ್ತಂತೆ ಹಾಗಾಗಿ ಗೌರಾಂಗ ಅಂತಲೂ ಕೂಡ ಕರೀತಿದ್ರು ಗೌರ ಅಂತಲೂ ಕೂಡ ಕರಿತಿದ್ರು ಗೌರ ಗೌರ ಅಂತಲೂ ಹೇಳ್ತಾರೆ ಗೌರವಂದರೆ ಬಿಳಿ ಅಂತಲೇ ಅರ್ಥ ಹೀಗೆ ವಿದ್ಯಾಭ್ಯಾಸ ಅಲ್ಲ ನಡೆಯಿತು ವಯಸ್ಸಿಗೆ ಬಂದಾಗ ಮದುವೆ ಮಾಡಬೇಕಲ್ವೇ ಮದುವೆ ಕೂಡ ಮಾಡಿದ್ರು ಪತ್ನಿಯ ಜೊತೆಗೆ ಆನಂದವಾಗಿದ್ದರು ಆಕೆಯ ಹೆಸರು ಲಕ್ಷ್ಮಿ ಅಂತ ಕ್ರಮೇಣ ಜೀವನ ನಿರ್ವಹಣೆಗೋಸ್ಕರ ಏನಾದರೂ ಕೆಲಸ ಮಾಡಲೇಬೇಕಲ್ಲ ಇಷ್ಟೊಂದು ಪಾಂಡಿತ್ಯ ಇಟ್ಕೊಂಡು ಬೇರೇನು ಕೆಲಸಕ್ಕೆ ಹೋಗಬೇಕು ಅವರು ಒಂದು ಪಾಠಶಾಲೆಯೇ ತೆರೆದರು ಬರ್ತಾ ಬರ್ತಾ ಪಾಠಶಾಲೆ ಬಹಳ ಪ್ರಸಿದ್ಧವಾಯಿತು ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಬಂದರು ಆಗ ಈತನಿಗೆ ಅಂದರೆ ಇನ್ನೂ ಕೂಡ ಆತನಿಗೆ ಚೈತನ್ಯ ಅಥವಾ ಮಹಾಪ್ರಭು ಎನ್ನುವಂಥ ಬಿರುದು ಬಂದಿರಲಿಲ್ಲ ಗೌರ ಪಂಡಿತ ಅಂತಲೇ ಕರಿತಿದ್ರು ಪಾಂಡಿತ್ಯದ ಒಂದು ಮದ ಇತ್ತು ಎಂಥೆಂಥ ದಿಗ್ಗಜರನ್ನು ಕೂಡ ವಾದದಲ್ಲಿ ಮತ್ತು ಪಾಂಡಿತ್ಯದಲ್ಲಿ ಸೋಲಿಸಿ ಬಿಡುವಂಥ ಒಂದು ಚಾಕಚಕ್ಯತೆಯೂ ಇತ್ತು ವಿದ್ಯೆಯ ಅಹಂಕಾರ ಅದು ತಲೆಗೆ ಸ್ವಲ್ಪ ಮಟ್ಟಿಗೆ ಏರಿತ್ತು ಯಾವ ರೀತಿ ಅಂತಂದರೆ ತೀರ ಲೌಕಿಕ ಮನುಷ್ಯ ವಿದ್ಯೆ ಹೇಳ್ಕೊಡೋದಿದ್ರು ಕೂಡ ಇಷ್ಟೊಂದು ನನಗೆ ವರಮಾನ ಬರ್ತಾ ಇದೆ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಪ್ರಪಂಚದ ಎಲ್ಲ ಸುಖಭೋಗಗಳನ್ನು ಕೂಡ ಆನಂದವಾಗಿ ಅನುಭವಿಸಬೇಕು ಎನ್ನುವಂಥ ಒಂದು ಪ್ರವೃತ್ತಿ ಇತ್ತು ಆದರೆ ನಡು ನಡುವೆ ಅವನಿಗೆ ಗೊತ್ತಿಲ್ಲದ ಹಾಗೆ ದೂರದ ಕರೆ ಎಲ್ಲೋ ಕೇಳಿಸ್ತಾ ಇತ್ತು ಅದು ಅವನಿಗೆ ಅರ್ಥ ಆಗಿರಲಿಲ್ಲ ಹೀಗೆ ಒಂದು ಸಲ ಬೇರೆ ಪ್ರದೇಶಕ್ಕೆ ಯಾತ್ರೆ ಹೋಗಿರ್ತಾನೆ ಯಾತ್ರೆ ಹೋಗಿ ಮರಳಿ ಬರಬೇಕಾದ್ರೆ ಅವನ ಪತ್ನಿ ಮೃತಳಾಗಿ ಬಿಟ್ಟಿದ್ಲು ಕಾಯಿಲೆಯಿಂದಾಗಿ ಬಹಳ ಆಘಾತ ಆಯಿತು ದುಃಖ ಆಯಿತು ಜೀವನವೇ ರುಚಿಸಲಿಲ್ಲ ತುಂಬ ಒದ್ದಾಡಿಬಿಟ್ಟ ಪ್ರಾಪಂಚಿಕರ ಎಲ್ಲರ ಹಾಗೇ ಅವನಿಗೂ ಕೂಡ ಭಾವನೆಗಳೆಲ್ಲ ಇದ್ದವು ತಾಯಿ ಬಲವಂತ ಮಾಡಿಲ್ಲಂತೆ ಶಚಿದೇವಿ ಅಂತ ಅವಳ ಹೆಸರು ತಾಯಿಯ ಹೆಸರು ಪಾಪ ಒಬ್ಬನೇ ಮಗ ಇಷ್ಟೆಲ್ಲ ಕಷ್ಟಪಡ್ತಾಯಿದ್ದಾನೆ ತಡಕ್ಕಾಗದೆ ಇನ್ನೊಂದು ಮದುವೆ ಮಾಡ್ಕೋ ಅಂತ ಮದುವೆ ಮಾಡಿಸೇ ಬಿಟ್ಲು ಅದು ಹೇಗೆ ಮದುವೆ ದಿವಸವೇ ಮಗನಿಗೆ ಹೇಳಿಬಿಟ್ಟಿದ್ದು ಎಲ್ಲ ಅರೇಂಜ್ಮೆಂಟು ಮಾಡಿಬಿಟ್ಟಿದ್ದಾಳೆ ಆದರೆ ತಾಯಿಗೆ ದುಃಖ ಆಗುತ್ತೆ ತಾನು ನಿಷ್ಠರವಾಗಿ ನಡ್ಕೊಂಡುಬಿಟ್ರೆ ಮದುವೆ ಆಗದೆ ಹೋದರೆ ತಾಯಿ ಬಹಳ ಕಣ್ಣೀರು ಹಾಕ್ತಾಳೆ ಅಂತ ಬಲವಂತವಾಗಿ ತನ್ನನ್ನೇ ತಾನು ಒಪ್ಪಿಸ್ಕೊಂಡು ಮದುವೆ ಆಗಿಬಿಟ್ಟ ಹಾಗೆ ಮದುವೆಯಾದ ಎರಡನೆಯವಳ ಹೆಸರು ವಿಷ್ಣು ಪ್ರಿಯ ಅಂತ ಆದರೆ ಪುಣ್ಯವಶಾತ್ ಆಕೆ ಅತ್ಯಂತ ಸಾತ್ವಿಕ ಹುಡುಗಿಯಾಗಿದ್ಲು ಮುಂದಿನ ಜೀವನದಲ್ಲಿ ಕಂಡುಬರುವ ಹಾಗೆ ಚೈತನ್ಯ ಪ್ರಭುಗಳ ದಿವ್ಯ ಜೀವನದಲ್ಲಿ ಅವಳು ಕೂಡ ಅತ್ಯಂತ ಸಾತ್ವಿಕವಾದ ಸಾಧ್ವಿ ಶಿರೋಮಣಿ ಎನ್ನಿಸುವಂಥ ಒಂದು ಜೀವನ ನಡೆಸುತ್ತಾಳೆ ಚೈತನ್ಯರ ಲೀಲ ಅವಸಾನವಾದ ನಂತರ ಕೂಡ ಆಕೆ ಸುಮಾರು ಐವತ್ತು ವರ್ಷ ಬದುಕಿದ್ಲಂತೆ ಬಂಗಾಳದ ವೈಷ್ಣವ ಸಂತ ಪರಂಪರೆ ಚೈತನ್ಯರಿಂದಲೇ ಪ್ರಾರಂಭವಾದಂಥ ಒಂದು ಹೊಸ ಉತ್ಸಾಹದ ಒಂದು ಆ ಭಕ್ತಿಯ ಚಳವಳಿ ಇದೆಯಲ್ಲ ಅದರಲ್ಲಿ ದೊಡ್ಡ ದೊಡ್ಡ ಸಾಧಕರೆಲ್ಲರೂ ಕೂಡ ವಿಷ್ಣು ಪ್ರಿಯ ಎನ್ನುವ ಚೈತನ್ಯರ ಪತ್ನಿಯನ್ನು ಅತ್ಯಂತ ಪೂಜ್ಯ ಭಾವದಿಂದ ಗೌರವಿಸ್ತಾ ಇದ್ದಾರಂತೆ ಯಾಕಂದರೆ ಅಂಥ ಜೀವನವನ್ನು ಆಕೆ ಮಾಡಿದ್ಲು ಒಂದು ಬಾರಿ ಚೈತನ್ಯ ಪ್ರಭುಗಳು ಗಯೆಗೆ ಹೋಗಬೇಕು ಅಂತ ಮನಸ್ಸು ಮಾಡಿದರು ಇಂದಿನ ಬಿಹಾರ ಜಿಲ್ಲೆಯಲ್ಲಿ ಬಿಹಾರ ರಾಜ್ಯದಲ್ಲಿರುವಂಥ ಒಂದು ಪ್ರದೇಶ ಗಯೆ ವಿಷ್ಣು ತೀರ್ಥ ಅಂತ ಪ್ರಸಿದ್ಧವಾಗಿದೆ ಭಗವಾನ್ ವಿಷ್ಣುವಿನ ಪಾದ ಅಲ್ಲಿದೆ ಅಂತ ಹೇಳ್ತಾರೆ ಅವನ ಮೂಲಸ್ಥಾನ ಅಂತಲೂ ಕೂಡ ಹೇಳ್ತಾರೆ ಅದೇ ರೀತಿ ವಿಚಿತ್ರ ಅಂದರೆ ಶ್ರೀರಾಮಕೃಷ್ಣರ ಸ್ಥಾನ ಕೂಡ ಗಯ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರ ತಂದೆ ಗಯೆಗೆ ಸಲ ಹೋಗಿದ್ದಾಗ ಅಲ್ಲಿ ಅವರಿಗೆ ಕನಸು ಬಿತ್ತಂತೆ ನಿನ್ನ ಮನೆಯಲ್ಲಿ ನಾನು ಹುಟ್ಟಿ ಬರ್ತೀನಿ ಅಂತ ಕನಸಿನಲ್ಲಿ ಭಗವಂತ ಹೇಳದಂತೆ ಆಗ ಶ್ರೀರಾಮಕೃಷ್ಣರು ಅಯ್ಯೋ ನೀನು ಬರಬೇಡಪ್ಪ ಅಂತಂದ್ರಂತೆ ಭಗವಂತ ಮನೆಗೆ ಬರ್ತೀನಿ ಅಂತ ಹೇಳುವಾಗ ಯಾರಾದರೂ ಬರಬೇಡ ಅಂತಾರ ಆದರೆ ಆ ರೀತಿಯ ಉದ್ದೇಶ ಆಗಿರಲಿಲ್ಲ ಶ್ರೀರಾಮಕೃಷ್ಣರ ತಂದೆ ಹೇಳಿದ್ರಂತೆ ನೀನು ಬಂದರೆ ನಮಗೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗಲ್ಲ ನಮ್ಮಲ್ಲಿ ಬಡತನ ಇದೆ ಸಾಕಷ್ಟು ಅನುಕೂಲ ಇಲ್ಲ ಆಗ ಭಗವಂತ ಹೇಳಿದಂತೆ ನೀನು ಏನು ದುಃಖಿಸಬೇಡ ನೀನು ಏನು ಯಾವ ರೀತಿಯಲ್ಲಿ ನನಗೆ ನನ್ನ ನೋಡ್ಕೊಳ್ತೀಯೋ ಅದರಲ್ಲಿ ನಾನು ಆನಂದವಾಗಿರ್ತೇನೆ ನಿನ್ನ ಮನೆಯಲ್ಲಿ ನಾನು ಬಂದು ಹುಟ್ಟುತ್ತೀನಿ ಅಂತ ಹೇಳಿದ್ದಂತೆ ಹೀಗೆ ಗಯಾಕ್ಷೇತ್ರ ಅತ್ಯಂತ ಪ್ರಸಿದ್ಧವಾದದ್ದು ಈಗಲೂ ಕೂಡ ಸಾಕಷ್ಟು ಮಂದಿ ಯಾತ್ರಿಕರು ಅಲ್ಲಿಗೆ ಹೋಗ್ತಾರೆ ಅಂತ್ಯಕ್ರಿಯೆ ವಿಶೇಷವಾಗಿ ಶ್ರಾದ್ದ ಮಾಡಿಸಿ ಎಲ್ಲ ಆತ್ಮಗಳಿಗೂ ಕೂಡ ಅಲ್ಲಿ ಮುಕ್ತಿ ಸಿಗುತ್ತದೆ ಅಂತ ಒಂದು ನಂಬಿಕೆ ಇವತ್ತಿಗೂ ಕೂಡ ಇದೆ ಹಾಗೆ ಅಲ್ಲಿಗೆ ಒಂದು ಸಲ ತೀರ್ಥಯಾತ್ರೆ ಹೋಗಿದ್ದ ಚೈತನ್ಯ ಮಹಾಪ್ರಭುಗಳು ಭಗವಂತನ ದರ್ಶನ ಮಾಡಿದ ನಂತರ ಸಂಪೂರ್ಣ ಬದಲಾಗಿಬಿಟ್ರಂತೆ ಅವರ ಜೊತೆಗೆ ಕೆಲವರಿದ್ದರು ಅವರ ಶಿಷ್ಯಂದ್ರ ಇದ್ದಿರಬಹುದು ಅಥವಾ ಅನುಯಾಯಿಗಳು ಇದ್ದಿರಬಹುದು ಅವರೆಲ್ಲ ನೋಡ್ ನೋಡ್ತಾ ಇದ್ದಾಗೇ ಈ ನಿಮಾಯಿ ಇದ್ದಕ್ಕಿದ್ದಾಗೆ ಸ್ತಬ್ಧನಾಗಿಬಿಟ್ಟಿದ್ದ ಮಾತುಕತೆ ಆಡ್ತಾ ಇಲ್ಲ ಒಂದು ಕಡೆ ಎಲ್ಲ ಮೌನವಾಗಿ ಚಿಂತಿಸ್ತಾ ಇದ್ದಾನೆ ಯಾವುದೋ ಬೇರೆ ಒಂದು ಸಾಮ್ರಾಜ್ಯಕ್ಕೆ ಹೋದ ಹಾಗೆ ಅನ್ನಿಸ್ತಾ ಇದು ಯಾಕೆ ಏನು ಇದ್ದಕ್ಕಿದ್ದಾಗ ಏನಾಯ್ತು ಇವನಿಗೆ ಯಾವುದು ಕೂಡ ಗೊತ್ತಿಲ್ಲ ಮರಳಿ ಬಂದ ನಂತರ ಚೈತನ್ಯನ ಅಥವಾ ಈ ನಿಮಾಯಿ ಎಂಬ ಹುಡುಗನ ಈ ಅವಸ್ಥೆಯನ್ನು ನೋಡಿ ಅವನ ತಾಯಿಗೆ ಗಾಬರಿಯಾಯಿತು ಇದ್ದಕ್ಕಿದ್ದಾಗ ಏನಾಗೋಯ್ತು ಇವನಿಗೆ ಇವರು ಏಕಾಂತವಾಸದಲ್ಲಿ ನಿರಂತರವಾಗಿ ಭಗವಂತನ ಸ್ಮರಣೆಯಲ್ಲಿ अथवा ಸಂಕೀರ್ತನೆಯಲ್ಲಿ ತಮ್ಮನ್ನು ತಾವು ಮೈಮರಿತಿದ್ರು ನಿಜವಾಗಿಯೂ ಗಯಾಕ್ಷೇತ್ರದಲ್ಲಿ ಅವರಿಗೆ ವಿಶೇಷವಾದಂಥ ಆತ್ಮಾನುಭೂತಿಯಾಗಿದ್ದಿರಲೇಬೇಕು ಇದ್ದಕ್ಕಿದ್ದ ಹಾಗೆ ಅವರ ಮನಸ್ಸು ಈ ರೀತಿ ಪರಿವರ್ತನೆ ಆಗಿ ಹೋದದ್ದು ಅವರ ಜೀವನದಲ್ಲಿ ಅತ್ಯಂತ ಒಂದು ದೊಡ್ಡ ಘಟನೆ ಆಗಿತ್ತು ಈ ಭಗವತ್ ಪ್ರೇರಣೆ ಅನ್ನೋದು ಇದೆಯಲ್ಲ ಎಲ್ಲಿ ಆಗುತ್ತದೆ ಯಾಕೆ ಆಗುತ್ತದೆ ಅಥವಾ ಯಾವಾಗ ಆಗುತ್ತದೆ ಇದನ್ನು ಯಾರಿಗೂ ಹೇಳೋಕ್ಕೆ ಸಾಧ್ಯ ಇಲ್ಲ ತೀರ ಲೌಕಿಕ ಪ್ರಾಪಂಚಿಕ ವ್ಯಕ್ತಿ ಅಂತ ಅಂದ್ಕೊಂಡಿದ್ದವರಿಗೆ ಇದ್ದಕ್ಕಿದ್ದಾಗಿ ಎಲ್ಲೋ ಯಾವುದೋ ಒಂದು ಕಾರಣದಿಂದ ಪ್ರೇರಣೆಯಾಗಿಬಿಡ್ತದೆ ಬಹುಶಃ ಹಿಂದಿನ ಯಾವುದ್ಯಾವುದೋ ಜನ್ಮದಲ್ಲಿ ಮಾಡಿದಂಥ ಸಾಧನೆಗಳ ಆ ಸಂಸ್ಕಾರ ಇದೆಯಲ್ಲ ಮನಸ್ಸಿನ ಮೂಲೆಯಲ್ಲಿ ಬೀಜ ರೂಪದಲ್ಲಿ ಅವಿತ್ತು ಕುಳಿತಿರಬೇಕು ಎಲ್ಲಿ ಅದು ಪ್ರಕಾಶ ಹೊಂದುವುದಕ್ಕೆ ಅವಕಾಶ ಸಿಗುತ್ತದೆ ಆಗ ಅದು ಭಗ್ಗಂಥ ಬೆಂಕಿ ಥರ ಕರ್ಪುರದ ಒಂದು ಗುಂಪಿಗೆ ರಾಶಿಗೆ ನೀವು ಇದ್ದಕ್ಕಿದ್ದಾಗಿ ಬೆಂಕಿ ತಲಗಿಸಿ ತಗಲಿಸಿಬಿಟ್ರೆ ಹತ್ಕೊಂಡು ಉರಿತದಲ್ಲ ಆ ರೀತಿಯಲ್ಲಿ ಈ ಅಂತರಂಗದಲ್ಲಿ ಅವಿತು ಕುಳಿತಿರುವಂಥ ಭಗವತ್ ಪ್ರೇರಣೆ ಇದ್ದಕ್ಕಿದ್ದಾಗಿ ಜಾಗೃತ ಆಗಿಬಿಡ್ತದೆ ಹೊತ್ತಿ ಉರಿಯುವುದೇ ಅದು ಬೆಂಕಿ ಥರ ಎಲ್ಲಿಯವರೆಗೆ ಅಂತ ಅಂದರೆ ಭಗವಂತನ ದರ್ಶನ ಆಗದವರೆಗೂ ಕೂಡ ಆ ಬೆಂಕಿ ನಿಲ್ಲುವುದಿಲ್ಲ ಸತತವಾಗಿ ಉರಿತಾ ಇರ್ತದೆ ಇಂಥ ಒಂದು ಅವಸ್ಥೆ ಮಹಾತ್ಮರ ಜೀವನದಲ್ಲೆಲ್ಲ ಕಂಡು ಬರ್ತದೆ ಅವರ ಸಾಧನೆ ಜೀವನಗಳನ್ನು ಜ್ಞಾಪಿಸಿಕೊಳ್ಳಿ ಇದು ಅಂತಃ ಪ್ರೇರಣೆ ಇಂಥ ಪ್ರೇರಣೆ ಈ ರೀತಿಯ ಒಂದು ಪ್ರೇರಣೆ ಗಯ ದರ್ಶನದಿಂದ ಪ್ರಭುಗಳಿಗೆ ಆಗಿರಬೇಕು ಅನಂತರ ಅವರು ಆಗಾಗ ಏಕಾಂತ ಪ್ರದೇಶಕ್ಕೆ ದೇವಸ್ಥಾನಕ್ಕೋ ಗುಡಿಗೋ ಅಥವಾ ತಮ್ಮ ಮನೆಯ ಪಕ್ಕದ ಯಾವುದೋ ಒಂದು ಪ್ರದೇಶಕ್ಕೋ ಹೋಗಿ ಕುಳಿತುಕೊಂಡು ಏಕಾಂತವಾಗಿ ಧ್ಯಾನ ಮಾಡೋದು ನಾಮ ಸಂಕೀರ್ತನೆ ಮಾಡೋದು ಭಗವಂತನ ಸ್ಮರಣೆ ಮಾಡುವುದು ಪೂಜೆಯಲ್ಲೇ ಮಗ್ನರಾಗಿರುವುದು ಈ ಎಲ್ಲ ಕೆಲಸಗಳಲ್ಲೇ ಮೈಮರಿತಾಯ್ತಿದ್ರು ಯಾವಾಗ ನೋಡಿದರೂ ಭಗವಾನ್ ಶ್ರೀಕೃಷ್ಣನ ಸ್ಮರಣೆ ಕೃಷ್ಣ ಅಂತ ಅಂದರೆ ಕಣ್ಣಲ್ಲಿ ನೀರು ಬರುತ್ತಂತೆ ತಕ್ಷಣ ಆ ಕಿವಿಗೆ ಬಿದ್ದ ತಕ್ಷಣವೇ ಕಣ್ಣಲ್ಲಿ ಧಾರಾಕಾರ ನೀರು ಸುರಿತೈತಂತೆ ಅಂದರೆ ಭಾವ ಸಮುದ್ರದ ಹಾಗೆ ಉಕ್ಕಿ ಉಕ್ಕಿ ಉಕ್ಕಿ ಹೃದಯದಲ್ಲಿ ಮೇಲಕ್ಕೆ ಬಂದು ತುಳುಕತಿತ್ತಲ್ಲ ಆಗ ಕಣ್ಣೀರ ಧಾರೆ ಅಲ್ಲಿ ಸುರಿದು ಬರ್ತಿತ್ತು ಅಷ್ಟರ ಮಟ್ಟಿಗೆ ಮನಸ್ಸು ಕೃಷ್ಣನ ಒಂದು ಭಾವದಲ್ಲಿ ಮುಳುಗಿ ಹೇಳಿಬಿಡ್ತಿತ್ತು ಹೋಗಿ ಬಂದಿರಲ್ಲ ಗೈಯಗೆ ಹೋಗಿ ಬಂದ ಕೂಡ ತಾವು ನಡೆಸ್ತಾ ಇದ್ದಂಥ ಆ ಪಾಠಶಾಲೆಯಲ್ಲಿ ಸ್ವಲ್ಪ ಸಮಯ ಪಾಠ ಮಾಡಿದ್ರಂತೆ ಆದರೆ ಈ ರೀತಿಯ ಭಾವ ಪರಿವರ್ತನೆ ಹೊಂದಿರುವ ಒಬ್ಬ ವ್ಯಕ್ತಿ ಹೇಗೆ ಮನಸ್ಸನ್ನು ಪಠ್ಯ ವಿಷಯವಾದ ವ್ಯಾಕರಣವೋ ಕಾವ್ಯವೋ ಸಾಹಿತ್ಯವೋ ಅಲ್ಲಿ ಸಾಧ್ಯ ಸ್ವಲ್ಪ ಸಮಯ ಪಾಠ ಮಾಡ್ತಾರೆ ಇದ್ದಕ್ಕಿದ್ದ ಹಾಗೆ ಕೃಷ್ಣ ನೆನಪು ಹೋಗ್ತದೆ ಕೃಷ್ಣ ಕೃಷ್ಣ ಕೃಷ್ಣ ಅವನ ಕಥೆನೇ ಹೇಳೋಕ್ಕೆ ಶುರು ಮಾಡ್ತಾರೆ ಇವರಿಗಿರುವ ಭಾವನೆಗಳು ವಿದ್ಯಾರ್ಥಿಗಳಿಗೆ ಇಲ್ಲವಲ್ಲ ಯಾವಾಗ ಹೇಳೋವನಿಗೆ ಇರುವಂಥ ಆ ಭಾವ ತೀವ್ರತೆ ಕೇಳೋರಿಗೂ ಇರ್ತದೋ ಆಗ ಹೇಳೋವನಿಗೂ ಸ್ಫೂರ್ತಿ ಇರ್ತದೆ ಕೇಳೋವರಿಗೂ ಇರ್ತದೆ ಇಲ್ಲದೆ ಹೋದರೆ ಹೇಳೋವನು ಹೇಳೋ ಹೇಳ್ತಾ ಇರ್ತಾನೆ ಕೇಳೋರು ಎಲ್ಲೆಲ್ಲೋ ನೋಡ್ತಾ ಇರ್ತಾರೆ ಹೀಗಾಗುತ್ತದೆ ಮಕ್ಕಳಿಗೆಲ್ಲ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೊತ್ತಿನಲ್ಲಿ ಸ್ವಲ್ಪ ಕೆಲವು ದಿವಸಗಳಾಗುವಷ್ಟರಲ್ಲೇ ಇದು ಏನೋ ತೊಂದರೆ ಆಗಿದೆ ಸ್ವಲ್ಪ ಇವರ ನಡೆನುಡಿ ಮತ್ತು ಇವರ ವರ್ತನೆಯಲ್ಲಿ ಏನೋ ವ್ಯತ್ಯಾಸವಾಗಿ ಅವರು ಹೇಳ್ತಾ ಇರೋದು ಪಾಠ ಅಲ್ಲ ಅಂತ ಅನಿಸೋಕ್ಕೆ ಶುರು ಆಯ್ತಂತೆ ಕ್ರಮೇಣ ವಿದ್ಯಾರ್ಥಿಗಳು ಕಡಿಮೆ ಆದ್ರಂತೆ ಪಾಠ ಸರಿ ಸಾಗ್ತಾಯಿಲ್ಲ ಅಂತ ಅವರಿಗೂ ಮನವರಿಕೆ ಆಯಿತು ಕ್ರಮೇಣ ಪಾಠಶಾಲೆಯನ್ನು ಕೂಡ ಮುಚ್ಚಬೇಕಾಯ್ತಂತೆ ತನಗೂ ಈ ಪಾಠಶಾಲೆ ಮುಂದುವರಿಸೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂತ ಖಾತ್ರಿ ಆಯಿತು ಹಾಗೆ ನಿಲ್ಲಿಸೇ ಇನ್ನು ಜೀವನ ಹೇಗೆ ನಡೀತಾ ಇದೆ ಇತ್ಯಾದೆಲ್ಲ ಪ್ರಶ್ನೆ ನಮಗೆ ಬರಬಹುದು ಹೆಚ್ಚಿನ ಮಾಹಿತಿ ನಮಗೆ ಲಭ್ಯ ಇಲ್ಲ ಬಹುಶಃ ಈಗಾಗಲೇ ಕೋಡಿ ಹಾಕಿದ್ದಿದ್ದಿರಬಹುದಾನೋ ಅಥವಾ ಯಾರು ಭಗವಂತನನ್ನು ಪೂರ್ಣವಾಗಿ ಅವಲಂಬಿಸಿ ಜೀವನ ಮಾಡ್ತಾರೋ ಅವನ ಜೀವನವನ್ನು ಭಗವಂತನೇ ನೋಡ್ಕೊಳ್ತಾನೆ ಯೋಗಕ್ಷೇಮಂ ವಹಾಮ್ಯಹಮ್ ಅಂತ ಹೇಳಿದಾನೆ ಭಗವಂತ ಹೀಗೆ ಚೈತನ್ಯ ಪ್ರಭುಗಳ ಜೀವನ ಸಂಪೂರ್ಣ ಬದಲಾಯಿತು ಯಾವಾಗಲೂ ಕೃಷ್ಣನ ಕುರಿತೇ ಮಾತಾಡ್ತಿದ್ದರು ಅವರಿಗೂ ಕೂಡ ಸ್ನೇಹಿತರು ಗೆಳೆಯರೆಲ್ಲ ಇದ್ದರು ಸಂಬಂಧಿಕರು ಅವರೆಲ್ಲ ಸಿಕ್ಕಿದಾಗ ಕೃಷ್ಣನ ಕುರಿತು ಮಾತಾಡ್ತಿದ್ದರು ಆದರೆ ಇವರಿಗಿರುವ ಹಾಗೆಯೇ ಭಾವನೆ ಇರುವಂಥ ವ್ಯಕ್ತಿಗಳು ಇರ್ತಾರಲ್ಲ ನಮ್ಮ ಪರಂಪರೆಯಲ್ಲಿ ಬಾಲ್ಯದಿಂದಲೂ ಕೂಡ ನಾವು ಪೋಷಿಸಿಕೊಂಡು ಬಂದಂಥ ಸಂಸ್ಕಾರಗಳಿವೆಯಲ್ಲ ಅವು ಧಾರ್ಮಿಕ ದಿಕ್ಕಿನತ್ತ ಸಾಗುವ ಹಾಗೆ ಮಾಡ್ತವೆ ಆದ್ದರಿಂದ ಸಹಜವಾಗಿ ಇವರ ಕೃಷ್ಣನನ್ನು ಕುರಿತ ಪ್ರೇಮದ ವಿಷಯವಾಗಿ ಕೇಳುವುದಕ್ಕೆ ಸಾಕಷ್ಟು ಜನ ಆಕರ್ಷಿಸುತ್ತರಾದರು ಆಕರ್ಷಿತರಾದರು ಅವರ ಜೊತೆಗೆ ಸೇರಿಕೊಂಡು ಇವರು ಕೀರ್ತನೆ ಮಾಡೋಕ್ಕೆ ಶುರು ಮಾಡಿಬಿಟ್ರು ಕೃಷ್ಣನ ಬಗ್ಗೆ ಹೇಳ್ತಾ ಹೇಳ್ತಾ ಸಂಕೀರ್ತನೆ ಶುರು ಮಾಡಿಬಿಟ್ರು ಕೃಷ್ಣ ಸಂಕೀರ್ತನೆ ಅಂತ ಅದು ಬಹಳ ಮುಂದಿನ ಕಾಲದಲ್ಲಿ ಬಹಳ ಪ್ರಸಿದ್ಧವಾಯಿತು ಹೇಗಂದರೆ ಕೃಷ್ಣನ ನಾಮಸ್ಮರಣೆ ರಾಗವಾಗಿ ಹಾಡೋದು ಭಜನೆ ಮಾಡೋದು ನಾಮ ಸಂಕೀರ್ತನೆ ಅಂತಲೇ ಹರೇ ರಾಮ ಹರೇ ರಾಮ ನೀವು ಕೇಳಿರ್ತೀರಲ್ಲ ಆ ರೀತಿಯ ಹಾಡುಗಳನ್ನು ಒಟ್ಟಾಗಿ ಒಟ್ಟಾಗಿ ಹಾಡ್ತಾ ಇದ್ದ ಹಾಗೆ ಮನಸ್ಸು ದಿವ್ಯ ಭಾವಕ್ಕೆ ಮೇಲಕ್ಕೆ ತಲ್ಪಡ್ತದೆ ಈ ಸಂಕೀರ್ತನೆ ಕ್ರಮೇಣ ಒಂದೇ ಪ್ರದೇಶದಲ್ಲಿದ್ದದ್ದು ಆಗಾಗ ಒಬ್ಬೊಬ್ಬರ ಮನೆಯಲ್ಲೆಲ್ಲ ನಡೀತಾ ಇತ್ತು ಮತ್ತು ಬೀದಿ ಬೀದಿಗಳಲ್ಲಿ ಒಟ್ಟಾಗಿ ಹೋಗೋಕ್ಕೆ ಶುರು ಮಾಡಿಬಿಟ್ರಂತೆ ಚೈತನ್ಯ ಪ್ರಭುಗಳ ವಿಶೇಷತೆ ಅಂದರೆ ಅದೇನೆ ಅವರು ಯಾವತ್ತೂ ಕೂಡ ಈ ಭಗವಂತನ ಭಕ್ತಿ ತನಗೆ ಮಾತ್ರ ಸೀಮಿತ ಅಂತಲೋ ತನ್ನಂಥ ಕೆಲವರಿಗೆ ಮಾತ್ರ ಸೀಮಿತ ಅಂತಲೋ ಭಾವಿಸಲಿಲ್ಲ ಎಲ್ಲರೂ ಕೂಡ ಅಂತ್ಯಜರು ಕುಲಹೀನರು ದುಷ್ಟರು ಯಾರೇ ಇರಲಿ ಭಗವಂತನ ಕೀರ್ತನೆಯನ್ನು ಜೊತೆಗೆ ಸೇರ್ಕೊಂಡು ಮಾಡಿದರೆ ಅವರ ಜೀವನ ಪವಿತ್ರವಾಗುತ್ತದೆ ಅಂತ ಅವರು ನಂಬಿದರು ಅದನ್ನೇ ಎಲ್ಲರಿಗೂ ಹಂಚುತ್ತಾರೆ ಕೃಷ್ಣನ ನಾಮವನ್ನು ಹಂಚುತ್ತಾ ಹೋಗ್ತಾರೆ ಭಕ್ತಿಯನ್ನು ಯಾರಿಗೆ ಧರ್ಮದಲ್ಲಿ ವೇದದಲ್ಲಿ ಅಧ್ಯಾತ್ಮದಲ್ಲಿ ಅಧಿಕಾರ ಇಲ್ಲವೋ ಅವರಿಗೆಲ್ಲರಿಗೂ ಕೂಡ ಇಂಥ ಒಂದು ಅವಕಾಶ ಸಿಕ್ಕರೆ ಸಾಕು ಅಂತ ಹಾತರಿತಾ ಇದ್ರಲ್ಲ ಅವರೆಲ್ಲರೂ ಕೂಡ ಚೈತನ್ಯ ಪ್ರಭುಗಳ ಕಡೆಗೆ ಧಾವಿಸಿ ಬಂದರು ಹೀಗೆ ಚೈತನ್ಯ ಪ್ರಭುಗಳ ಆ ಒಂದು ಸಂಕೀರ್ತನೆ ಕೃಷ್ಣನ ಭಕ್ತಿ ಹೊಸ ಬಗೆಯ ಒಂದು ಭಾವನೆ ಸಣ್ಣ ತೊರೆಯ ರೀತಿಯಲ್ಲಿ ಆರಂಭವಾದದ್ದು ಕ್ರಮೇಣ ಎಲ್ಲ ಸಮಾಜದ ಬೇರೆ ಬೇರೆ ಬೇರೆ ಸಮುದಾಯದಲ್ಲೆಲ್ಲ ವ್ಯಾಪಕಗೊಂಡು ಬಂಗಾಳದ ಇಡೀ ಪ್ರಾಂತವನ್ನು ಕೂಡ ಅದು ವ್ಯಾಪಿಸಿತಂತೆ ಅಷ್ಟೇ ಅಲ್ಲದೆ ಸಮೀಪದ ಒಡಿಸ್ಸಾ ಪ್ರಾಂತ್ಯದಲ್ಲೂ ಕೂಡ ಅದು ಹೆಚ್ಚು ವ್ಯಾಪಕವಾಗಿ ಹಬ್ಬಿತು ವಿಶೇಷವಾಗಿ ನಾರ್ತ್ ಇಂಡಿಯಾ ಉತ್ತರ ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ಬಂಗಾಳ ಮತ್ತು ಒಡಿಸ್ಸಾದಲ್ಲಿ ಚೈತನ್ಯ ಪ್ರಭುಗಳ ಆ ಭಕ್ತಿಯ ಒಂದು ಪಂಥ ವಿಶೇಷ ಪ್ರಭಾವ ಬೀರಿತು ಇನ್ನೊಂದು ದಿಕ್ಕಿನಿಂದ ನಾವು ಇದನ್ನು ಗಮನಿಸಿ ನೋಡಿದರೆ ಸ್ವಲ್ಪ ಚಾರಿತ್ರಿಕ ದೃಷ್ಟಿಯಿಂದ ನೋಡಿದ್ರೆ ಸುಮಾರು ಹನ್ನೆರಡು ಹದಿಮೂರು ಶತಮಾನದ ಹೊತ್ತಿಗೆ ಬಂಗಾಳದಲ್ಲಿ ಹಿಂದೂ ರಾಜರ ಆಳ್ವಿಕೆ ಕೊನೆಗೊಂಡಿತ್ತು ಲಕ್ಷ್ಮಣ ಸೇನ ಎನ್ನುವಂಥ ಒಬ್ಬ ಒಬ್ಬ ಅತ್ಯಂತ ಪ್ರಸಿದ್ಧನಾದ ಹಿಂದೂ ರಾಜಸಲ್ಮಾನ ರಾಜರ ಕೈಯಲ್ಲಿ ಸೋತು ಹೋದ ಆ ಲಕ್ಷ್ಮಣ ಸೇನನಿಗೂ ಕರ್ನಾಟಕಕ್ಕೂ ಸ್ವಲ್ಪ ಸಂಬಂಧ ಇದೆ ನಿಮ್ಗೆ ಕೇಳಿರ್ಬೋದು ವಿಜಯನಗರ ಸಾಮ್ರಾಜ್ಯದ ಒಬ್ಬ ತುಳುವ ವಂಶದ ರಾಜನಾಗಿದ್ದವನು ತುಳುವ ವಂಶ ಅಂತ ಕೃಷ್ಣದೇವರಾಯ ಆ ವಂಶಕ್ಕೆ ಸೇರಿದ್ದಂತೆ ನಾಲ್ಕು ಬಗೆಯ ವಂಶಗಳಿವೆ ವಿಜಯನಗರದಲ್ಲಿ ಆದರೆ ತುಳುವ ಒಂದು ಆ ವಂಶದ ಒಂದು ಮೂಲದಿಂದ ಹೋದವನು ಲಕ್ಷ್ಮಣ ಸೇನ ಅದು ಇಲ್ಲೇ ಇದ್ನೋ ಎಲ್ಲಿಗೆ ಹೋದನೋ ಗೊತ್ತಿಲ್ಲ ಅಂತೂ ಅವನು ಅಲ್ಲಿ ಪ್ರಸಿದ್ಧನಾದ ರಾಜನಾಗಿದ್ದ ಅವನ ಕಾಲದಲ್ಲಿ ಸಾಕಷ್ಟು ಧಾರ್ಮಿಕ ಚಟುವಟಿಕೆಗಳೆಲ್ಲ ನಡೀತಾಯಿತು ಹಿಂದೂ ಪರಂಪರೆ ಸಮೃದ್ಧವಾಗಿ ಇನ್ನು ಕೂಡ ಅಲ್ಲಿ ಸುರಕ್ಷಿತವಾಗಿತ್ತು ಆದರೆ ಅನಂತರ ಮುಸಲ್ಮಾನ ಆಳ್ವಿಕೆ ಆರಂಭವಾದ ನಂತರ ಸಾಕಷ್ಟು ಧಾರ್ಮಿಕ ಕೋಲಾಹಲ ಉಂಟಾಯಿತು ವೈದಿಕ ಪರಂಪರೆ ವಿಶೇಷವಾಗಿ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಮಗೆ ಕಂಡುಬರುವುದಿಲ್ಲ ಆ ಕಾಲಕ್ಕೆ ಕೆಲವೊಂದು ಪಂಥಗಳಿದ್ದವು ಬೌದ್ಧ ಪರಂಪರೆಗಳು ಕೆಲವಿದ್ದವು ಅದರಲ್ಲಿ ವಜ್ರಯಾನ ಅಂತ ಒಂದು ಪಂಥ ಇದೆ ವಿಶೇಷವಾಗಿ ಟಿಬೆಟ್ಟಲ್ಲಿ ಅದು ಅತ್ಯಂತ ಪ್ರಸಿದ್ಧವಾಯಿತು ಈಗಲೂ ಕೂಡ ಟಿಬೆಟಿನ್ ಬುದ್ಧಿಸಮ್ ಅಂತಂದರೆ ಅದು ವಜ್ರಯಾನದ ಒಂದು ರೂಪವೇ ಆಗಿದೆ ನಾನು ದಲಮ ಅಂತೆಲ್ಲ ಕೇಳ್ತೀವಲ್ಲ ಈ ವಜ್ರಯಾನದ ಒಂದು ಪಂಥ ಬಂಗಾಳದಿಂದಲೇ ಬಹುಶಃ ಅವರು ಟಿಬೆಟ್ಟಿಗೆ ಬೌದ್ಧ ಧರ್ಮವನ್ನು ಕೊಂಡೊಯ್ದಿದ್ದಾರೆ ಹಾಗೆ ಕೊಡುಕೊಳ್ಳುವಿಕೆ ಸಾಕಷ್ಟು ನಡೀತಾಯಿತು ಇದರ ಜೊತೆಗೆ ಟಿಬೆಟ್ಟಿದ ಸಾಕಷ್ಟು ತಾಂತ್ರಿಕ ಆಚರಣೆಗಳೆಲ್ಲ ಬಂಗಾಳಕ್ಕೆ ಬಂದವು ಹೀಗೆ ಬಂಗಾಳದಲ್ಲಿ ಬೌದ್ಧ ತಂತ್ರ ವೈಷ್ಣವ ಮೊದಲಾದ ಅನೇಕ ಧಾರ್ಮಿಕ ಚಟುವಟಿಕೆಗಳು ನಡೀತಾ ಇದ್ದವು ಶಾಕ್ತ ಪರಂಪರೆ ಅಲ್ಲಿ ಬಹಳ ಇತ್ತು ಆಮೇಲೆ ಅಲ್ಲಿ ಸಾಕಷ್ಟು ನ್ಯಾಯಶಾಸ್ತ್ರದ ಅಧ್ಯಯನ ನಡೀತಾಯಿತು ವೇದಾಂತಕ್ಕಿಂತ ಹೆಚ್ಚಾಗಿ ನ್ಯಾಯಶಾಸ್ತ್ರ ಅನಂತರ ಇತ್ತೀಚಿನವರೆಗೂ ಅಂದರೆ ಹದಿನಾರು ಹದಿನೆಂಟನೇ ಶತಮಾನದವರೆಗೂ ಕೂಡ ನವ್ಯ ನ್ಯಾಯ ಎನ್ನುವಂಥ ಒಂದು ನ್ಯಾಯಶಾಸ್ತ್ರದ ಒಂದು ವಿಭಾಗ ವಿಶೇಷವಾಗಿ ಬಂಗಾಳದಲ್ಲಿ ಅತ್ಯಂತ ಪ್ರಮುಖ ಸ್ಥಾನ ಪಡೆದಿತ್ತು ಈ ಹಿನ್ನೆಲೆಯಲ್ಲಿ ಇಸ್ಲಾಂ ರಾಜರ ಆಕ್ರಮಣ ಮತ್ತು ಅವರ ಆಳ್ವಿಕೆಯಿಂದಾಗಿ ಒಟ್ಟು ಈ ಹಿಂದೂ ಧಾರ್ಮಿಕ ಪಂಥಗಳೆಲ್ಲ ಕ್ಷೀಣಿಸತೊಡಗಿದವು ಅನೇಕಾನೇಕ ಕುಟುಂಬಗಳೆಲ್ಲ ಇಸ್ಲಾಂ ಧರ್ಮಕ್ಕೆ ಮತಾಂತರ ಹೊಂದಿದ್ವು ಕ್ರಮೇಣ ಹಲವು ಕಡೆ ಹಿಂದೂ ಮನೆತನಗಳು ಸಂಪೂರ್ಣವಾಗಿ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಕಡಿಮೆ ಅಂತ ಆಗಿನ ಕಾಲದ ಕೆಲವೊಂದು ಇತಿಹಾಸಕಾರರು ಉದಾಹರಣೆಗೆ ನೀವು ಕೇಳಿರ್ತೀರಿ ಮೆಗಸ್ತೆನಿಸೊ ಹ್ಯೂಯನ್ಸಾಂಗ್ ಇತ್ಯಾದೆಲ್ಲ ಕೆಲವೊಂದು ಯಾತ್ರಿಕರು ಬಂದು ಬರೆದಿಟ್ಟ ಕೆಲವೊಂದು ಬರಹಗಳೆಲ್ಲ ಅದೇ ರೀತಿಯಲ್ಲಿ ಇಸ್ಲಾಂ ದೊರೆಗಳ ಕಾಲದಲ್ಲಿ ಅನೇಕ ಮಂದಿ ಇತಿಹಾಸಕಾರರು ಆಗಿನ ಕಾಲದ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆಲ್ಲ ದಾಖಲೆ ಮಾಡಿಟ್ಟಿದ್ದಾರೆ ಅಂಥ ಕೆಲವು ಬರಹಗಳಿಂದ ನಮಗೆ ತಿಳಿದು ಬರ್ತದೆ ಸಾಕಷ್ಟು ಮಟ್ಟಿಗೆ ಧಾರ್ಮಿಕವಾದಂಥ ಪರಿವರ್ತನೆ ಅಲ್ಲಿ ನಡೀತಾ ಇತ್ತು ಎಷ್ಟರ ಮಟ್ಟಿಗೆ ಅಂದರೆ ಹಿಂದೂ ಧರ್ಮವೇ ನಾಶವಾಗಿ ಹೋಗುತ್ತದೆ ಅಲ್ಲಿ ಮುಂದೆ ಇದೇ ರೀತಿ ಮುಂದುವರೆದ್ರೆ ಇನ್ನೋಷ್ಟರ ಮಟ್ಟಿಗೆ ಅಲ್ಲಿ ಒಂದು ಬದಲಾವಣೆ ಆಗ್ತಾಯಿತ್ತು ಇಂಥ ಸನ್ನಿವೇಶದಲ್ಲಿ ಚೈತನ್ಯ ಪ್ರಭುಗಳ ಉದಯ ಅಲ್ಲಿ ಆಗೋಯಿತು ಇಲ್ಲಿ ನಮಗೆ ನೆನಪಾಗ್ತದೆ ಭಗವಂತ ಗೀತೆಯಲ್ಲಿ ಹೇಳ್ತಾನೆ ಯದಾ ಯದಾ ಧರ್ಮಸ್ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂಧರ್ಮಸ್ಯ ತದಾ ಆತ್ಮನ ಸೃಜಾಮಿ ಅಹಂ ಅಂತ ಹೇಳ್ತಾನೆ ಎಲ್ಲೆಲ್ಲಿ ಧರ್ಮದ ಗ್ಲಾನಿ ಉಂಟಾಗುತ್ತದೆ ಅಧರ್ಮ ವಿಜೃಂಭಿಸ್ತದೆ ಅಂಥ ಸಂದರ್ಭದಲ್ಲಿ ನಾನು ಅಲ್ಲಿ ಹುಟ್ಟಿ ಬರ್ತೇನೆ ಧರ್ಮ ರಕ್ಷಣೆಗೋಸ್ಕರ ಅಂತ ಭಗವಂತ ಹೇಳ್ತಾನೆ ಇದು ಅನೇಕ ಸಂದರ್ಭಗಳಲ್ಲಿ ವಿಶೇಷವಾಗಿ ಭಾರತದಲ್ಲಿ ನಮಗೆ ಬೇರೆ ದೇಶಗಳ ಚರಿತ್ರೆಯನ್ನು ನೋಡಿದ್ರೆ ಇಷ್ಟೊಂದು ಈ ಅಂಶ ಕಾಣಿಸುವುದಿಲ್ಲ ಎಲ್ಲಿ ಭಗವಂತನನ್ನು ಕುರಿತಾದಂಥ ಸಾಧನೆಗೆ ತೀರ ಆಪತ್ತು ಬರ್ತದೆ ಆಧ್ಯಾತ್ಮಿಕತೆಗೆ ಕೊಂದು ಬರ್ತದೆ ಇಲ್ಲವೇ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ನಾಶ ಆಗುತ್ತದೆ ಅಲ್ಲಿ ಒಂದಲ್ಲ ಒಂದು ದೈವಿ ವ್ಯಕ್ತಿತ್ವ ಉದಯ ಆಗ್ಬಿಡ್ತದೆ ಮಹಾಪುರುಷ ಹುಟ್ಟಿ ಬರ್ತಾನೆ ತನ್ನ ಪ್ರಭಾವದಿಂದ ತನ್ನ ಕೆಲಸದಿಂದ ಹಾಗೂ ತನ್ನ ಜೀವನದಿಂದ ಪ್ರಚಂಡವಾದ ಪ್ರಭಾವ ಬೀರ್ತಾನೆ ಇಡೀ ಸಮಾಜವೇ ಅವನ ಜೀವನ ತತ್ವ ಆದರ್ಶ ಇವನು ಸ್ವೀಕರಿಸ್ತದೆ ಹೊಸ ದಿಕ್ಕಿನ ಕಡೆಗೆ ಚಲಿಸ್ತದೆ ಇದನ್ನು ನಾವು ಅನೇಕ ಬಾರಿ ನೋಡಿದ್ದೀವಿ ಶ್ರೀಕೃಷ್ಣ ಪರಮಾತ್ಮ ಇದೇ ಕೆಲಸ ಮಾಡ್ದ ಶ್ರೀರಾಮಚಂದ್ರ ಇದನ್ನೇ ಮಾಡ್ದ ಬುದ್ಧ ಇದನ್ನೇ ಮಾಡ್ತಾನೆ ಶಂಕರಾಚಾರ್ಯರ ಜೀವನದಲ್ಲೂ ಕೂಡ ಇದನ್ನು ನೋಡ್ತೀವಿ ಇತ್ತೀಚೆಗೆ ಶ್ರೀರಾಮಕೃಷ್ಣರ ಜೀವನದಲ್ಲೂ ಕೂಡ ನಾವು ಇದನ್ನೇ ಕಾಣ್ತೇವೆ ಪರಿಸ್ಥಿತಿ ಪ್ರತಿಕೂಲವಾಗಿದ್ದಾಗ ಎಲ್ಲಿ ಧರ್ಮ ಸೊರಗುತ್ತದೆ ಎಲ್ಲ ಪ್ರಯತ್ನಗಳು ವಿಫಲವಾಗಿ ದೈವಿ ಶಕ್ತಿ ಮಾತ್ರವೇ ಅಲ್ಲಿ ಇಂಥ ಬಿಕ್ಕಟ್ಟಿನಿಂದ ಪಾರು ಮಾಡಬಲ್ಲದು ಎನ್ನುವಂಥ ಸ್ಥಿತಿ ಬಂದಾಗ ಭಗವಂತ ತಾನಾಗೇ ಬರ್ತಾನೆ ಅಲ್ಲಿ ಕಾಲಕಾಲಕ್ಕೇ ಇದು ನಡೆದಿದೆ ಬಹುಶಃ ಚೈತನ್ಯ ಪ್ರಭುಗಳ ಆವಿರ್ಭಾವ ಕೂಡ ಆಗಿನ ಕಾಲಕ್ಕೆ ಆಗಿನ ಸನ್ನಿವೇಶಕ್ಕೆ ಅಗತ್ಯವಾಗಿತ್ತು ಆದ್ದರಿಂದ ಪರಧರ್ಮದ ಕಡೆಗೆ ವಲ್ತ ಇದ್ದ ಅನೇಕಾನನೇಕಾನೇಕ ಕುಟುಂಬಗಳು ಜನತೆ ಚೈತನ್ಯ ಪ್ರಭುಗಳ ಕಡೆಗೆ ಆಕರ್ಷಿತರಾದರು ಶ್ರೀಕೃಷ್ಣ ಪರಮಾತ್ಮನ ಆ ದಿವ್ಯ ಪ್ರೇಮದ ಒಂದು ಅಲೆ ಇದೆಯಲ್ಲ ಎಲ್ಲವನ್ನು ಕೂಡ ಕುಚ್ಕೊಂಡು ಹೋಯ್ತಂತೆ ಹಾಗಾಗಿ ಈ ರೂಪದಲ್ಲಿ ಮತ್ತೆ ಧರ್ಮ ಸಂರಕ್ಷಣೆ ಆಯಿತು ಅಂತ ಹೇಳ್ತಾರೆ ಚೈತನ್ಯ ಪ್ರಭುಗಳು ಪ್ರಚಾರ ಮಾಡಿದ್ದು ವಿಶೇಷವಾಗಿ ಭಕ್ತಿಯನ್ನು ಅಂದರೆ ಅವರಿಗೆ ಭಕ್ತಿ ಮಾತ್ರ ಗೊತ್ತಿತ್ತು ಜ್ಞಾನಮಾರ್ಗ ಅಥವಾ ಪಾಂಡಿತ್ಯ ವಿಶೇಷವಾಗಿ ಇರಲಿಲ್ಲ ಅಂತ ತಿಳ್ಕೊಬಾರದು ಈಗಾಗಲೇ ಹೇಳಿದ್ದೀನಿ ಅವರು ಅಪ್ರತಿಮ ಬುದ್ಧಿವಂತರಾಗಿದ್ದರು ಪ್ರಚಂಡವಾದ ಬೌದ್ಧಿಕ ಚಾಣಾಕ್ಷ ಬುದ್ಧಿಯವರಲ್ಲಿತ್ತು ಅವರಿಗೆ ಗಯಗೆ ಹೋಗಿ ಹೃದಯ ಪರಿವರ್ತನೆ ಆಗುವುದಕ್ಕೆ ಮುಂಚೆ ನ್ಯಾಯಶಾಸ್ತ್ರದಲ್ಲಿ ಎಂಥ ಪಾಂಡಿತ್ಯ ಇತ್ತು ಅಂತ ಅಂದರೆ ಅವರ ಎದುರು ವಾದಕ್ಕೆ ಯಾರೊಬ್ಬನು ಕೂಡ ನಿಲ್ತಿರ್ಲಿಲ್ಲ ಅಂತೆ ಅಷ್ಟು ಸೂಕ್ಷ್ಮವಾದ ಬುದ್ಧಿ ಇದೆಲ್ಲ ಅವರ ವ್ಯಕ್ತಿತ್ವದ ಒಂದೊಂದು ವಿಶೇಷಗಳು ಸ್ಪೆಷಾಲಿಟಿ ಆದರೆ ಈ ಪಾಂಡಿತ್ಯ ಅಥವಾ ಜ್ಞಾನವನ್ನು ಅವರು ಜನರಿಗೆ ಪ್ರಚಾರ ಮಾಡೋದಕ್ಕೆ ಹೋಗಲಿಲ್ಲ ಅವರ ಪರಿವರ್ತನೆ ಆದ ನಂತರ ಅವರ ಜೀವನವೇ ಬೇರೆಯಾಯಿತು ಕೃಷ್ಣನ ಭಾವದಲ್ಲಿ ಮೈಮರೆತು ಯಾವಾಗಲೂ ಇರ್ತಿದ್ರು ಆಗಾಗ ಸಮಾಧಿಗೆ ಇರ್ತಿದ್ರಂತೆ ಸಂಪೂರ್ಣ ಮೈ ದೇಹ ಭಾವನೇ ಇಲ್ಲದೆ ಪೂರ್ಣವಾಗಿ ಕೃಷ್ಣನ ಆ ಒಂದು ದರ್ಶನದಲ್ಲಿ ಅವರು ಸಂಪೂರ್ಣ ಲೀನವಾಗಿ ಹೋಗಿಬಿಡ್ತಿದ್ದರು ಅನಂತರ ಅವರ ಹೃದಯ ಎಷ್ಟು ವಿಶಾಲವಾಯಿತು ಅಂತಂದರೆ ಬೇರೊಬ್ಬ ವ್ಯಕ್ತಿಯ ಕಷ್ಟವನ್ನು ನೋಡಿದರೆ ತಮ್ಮ ಪ್ರಾಣವನ್ನೇ ಅವರು ಕೊಡುವುದಕ್ಕೆ ಸಿದ್ಧರಾಗಿ ಬಿಡ್ತಿದ್ದಂತೆ ಅಷ್ಟರ ಮಟ್ಟಿಗೆ ಹೃದಯ ಕರಗಿ ಕರಗಿ ಹೋಗ್ತಿತ್ತಂತೆ ಪಾಂಡಿತ್ಯ ಬರೀ ಒಣ ಪಾಂಡಿತ್ಯ ಆಗಿರಲಿಲ್ಲ ಅದರ ಜೊತೆಗೆ ಅಸಾಧಾರಣವಾದ ಹೃದಯ ಭಾವ ವೈಶಾಲ್ಯ ಅವರಲ್ಲಿತ್ತು ಭಾವ ವೈಶಾಲ್ಯ ಇದ್ದವರದೆಲ್ಲ ಒಂದು ರೀತಿಯಲ್ಲಿ ಅಶಿಸ್ತಿನ ಜೀವನ ಅಂತ ಭಾವಿಸಬಾರದು ಚೈತನ್ಯ ಪ್ರಭುಗಳು ಅನೇಕ ವಿಷಯಗಳಲ್ಲಿ ಅತ್ಯಂತ ಕಟ್ಟುನಿಟ್ಟಾಗಿದ್ದರು ಅವರು ಸನ್ಯಾಸ ಸ್ವೀಕಾರ ಮಾಡಿದರು ಒಂದು ಮುಖ್ಯ ವಿಷಯ ಅಂತಂದರೆ ಅವರ ಜೀವನದಲ್ಲಿ ಅವರು ಭಾವಿಸ್ತಾರೆ ಸಂಪೂರ್ಣವಾಗಿ ಭಗವಂತನಿಗೆ ತನ್ನನ್ನು ಸಮರ್ಪಿಸಿಕೊಳ್ಳಿಕೆ ಸನ್ಯಾಸದ ಒಂದು ಜೀವನವೇ ಅತ್ಯಂತ ಉತ್ತಮ ಆಮೇಲೆ ತನ್ನ ಈ ಭಾವ ಭಕ್ತಿ ಕೃಷ್ಣನ ಆ ಜೀವನ ಇದನ್ನೆಲ್ಲ ಜನರ ಕಡೆಗೆ ಕೊಂಡೊಯ್ಯುವುದಕ್ಕೆ ಸನ್ಯಾಸ ಸ್ವೀಕಾರ ಅತ್ಯುತ್ತಮ ಅಂತ ಭಾವಿಸ್ತಾರೆ ಯಾಕಂದರೆ ಸನ್ಯಾಸಿಯ ಮಾತ್ರ ಎಲ್ಲರೂ ಕೇಳ್ತಾರೆ ಸ್ವತಃ ತಾನು ಯಾರು ತ್ಯಾಗ ಜೀವನ ಮಾಡಿಲ್ವೋ ಅಂಥವರ ತ್ಯಾಗದ ಬಗ್ಗೆ ಪ್ರವಚನ ಕೊಟ್ಟರೆ ಹೇಳಿದರೆ ಜನ ಕೇಳೋದಿಲ್ಲ ಅದಕ್ಕೋಸ್ಕರ ಸನ್ಯಾಸ ಒಂದು ಒಳ್ಳೆಯ ದಾರಿ ಸನ್ಯಾಸಿಗಳು ಅಂತಂದರೆ ಅವರು ಮಾರ್ಗದರ್ಶಕರು ಅಂತ ಅರ್ಥ ಹೀಗೆ ಸನ್ಯಾಸ ಸ್ವೀಕಾರ ಮಾಡ್ತಾರೆ ಅವರು ಅದ್ವೈತ ಪರಂಪರೆಯ ಒಬ್ಬರು ಗುರುಗಳಿಂದ ಸನ್ಯಾಸ ಸ್ವೀಕಾರ ಮಾಡ್ತಾರೆ ಆದರೆ ಸಾಂಪ್ರದಾಯಿಕ ಅದ್ವೈತದ ಪರಂಪರೆಯಲ್ಲಿ ಅವರು ಸನ್ಯಾಸ ಸ್ವೀಕಾರ ಮಾಡಿದರೂ ಕೂಡ ಅವರ ಜೀವನ ಮತ್ತು ಅವರ ಸಾಧನೆ ಚೈತನ್ಯ ಪ್ರಭುಗಳು ಬೋಧನೆ ಮಾಡಿದಂಥ ಮಾರ್ಗಗಳೆಲ್ಲವೂ ಕೂಡ ಭಕ್ತಿಪರವಾಗಿದ್ದವು ಅದ್ವೈತ ಪರಂಪರೆಯಲ್ಲಿ ಹೆಚ್ಚು ಕಂಡುಬರುವುದಿಲ್ಲ ಅದು ಇಲ್ಲ ಅಂತ ಇಲ್ಲ ಆದರೆ ವಿಶೇಷವಾಗಿ ಜ್ಞಾನಮಾರ್ಗಿಗಳಾದಂಥ ಅದ್ವೈತಕ್ಕೆ ವ್ಯತಿರಿಕ್ತವಾಗಿ ಚೈತನ್ಯ ಪ್ರಭುಗಳು ಪೂರ್ಣವಾಗಿ ಭಕ್ತಿಯನ್ನೇ ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ ಸನ್ಯಾಸ ಜೀವನದ ಬಗ್ಗೆ ಅವರಿಗೆ ಶ್ರದ್ಧೆ ಇತ್ತು ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸ್ತಿದ್ರು ಆದರೆ ಭಕ್ತಿಯ ಆ ಒಂದು ಪರಾಕಾಷ್ಠೆಯ ಮುಂದೆ ಈ ಉಳಿದ ಎಲ್ಲ ಕಟ್ಟುಪಾಡುಗಳು ಅವರಿಗೆ ಅಷ್ಟು ಮುಖ್ಯ ಅಂತ ಅನ್ನಿಸಲೇ ಇಲ್ಲ ಆದರೆ ಭಕ್ತಿಯ ಪಾರಮ್ಯ ಅವರಲ್ಲಿ ತುಂಬಿ ಹರಿತಾಯಿತ್ತು ಅವರ ಚರಿತ್ರೆಯಲ್ಲಿ ನಾವು ಓದ್ತೇವೆ ಮೂರು ಬಗೆಯ ಅವಸ್ಥೆ ಅವರಲ್ಲಿ ಇತ್ತಂತೆ ಭಾವದ ಅವಸ್ಥೆ ಕೃಷ್ಣನ ಹೆಸರು ಕೇಳಿದರೆ ಕೃಷ್ಣನ ಜೀವನದ ಕೆಲವು ಘಟನೆಗಳು ಮನಸ್ಸಿಗೆ ಬಂದರೆ ತಕ್ಷಣ ಮನಸ್ಸು ಅವನ ಕಡೆಗೆ ಧಾವಿಸಿ ಹೋಗ್ತಿತ್ತು ಸಾಮಾನ್ಯ ಯಾವಾಗಲೂ ಕೂಡ ಮೂರು ಬಗೆಯ ಅವಸ್ಥೆ ಅವ್ರಿಗೂ ಇರ್ತಿತ್ತು ಏನು ಅಂತಂದರೆ ಒಂದನೇದು ಅಂತರ್ದಶೆ ಒಳಗೆಲ್ಲವೂ ಕೂಡ ಕೃಷ್ಣನೇ ತುಂಬಿಕೊಂಡಿದ್ದಾನೆ ಬೇರೆ ಏನೂ ಇಲ್ಲ ಮೈ ಮೇಲೆ ಪ್ರಜ್ಞೆಯೇ ಇಲ್ಲ ಬಿದ್ದು ಸರಿ ಕುಳಿತಿದ್ರೂ ಸರಿ ಮಲಗಿದರೂ ಸರಿ ಒಳಗಿಡೀ ಕೃಷ್ಣನೇ ತುಂಬಿಕೊಂಡಿದ್ದಾನೆ ಇದಕ್ಕೆ ಅಂತರ್ದಶೆ ಅಂತ ಕರೆದ್ರು ಅಂತರ್ದಶೆ ಇನ್ನು ಅರ್ಧಬಾಹ್ಯ ದಶೆ ಈ ಮಂಪುರನಿದ್ದೇ ಇದೆಯಲ್ಲ ಸ್ವಲ್ಪ ಮಟ್ಟಿಗೆ ಎಚ್ಚರ ಇದೆ ಅಷ್ಟೆ ಆದರೆ ಏನೋ ಹೊಗೆ ಕಾಣಿಸ್ತಾ ಇದೆ ಮಸ್ಕು ಮಸ್ಕಾಗಿ ಏನೇನೋ ಕಾಣಿಸ್ತಾ ಇದೆ ಅಷ್ಟು ಮಾತ್ರ ಎಚ್ಚರ ಉಳಿದದೆಲ್ಲ ಅಂತರಂಗ ಪೂರ್ಣವಾಗಿ ನೆಲ್ಲೋ ಇದೆ ಹೀಗೆ ಅಂತರಂಗ ಪೂರ್ಣವಾಗಿ ಭಗವಂತನಲ್ಲಿ ಇದ್ದರೂ ಸ್ವಲ್ಪ ಮಟ್ಟಿಗೆ ಬಾಹ್ಯ ಜಗತ್ತಿನ ಪರಿವೆ ಇರ್ತಿತ್ತಂತೆ ಆಗ ಕೃಷ್ಣ ಕೃಷ್ಣ ಅಂತ ಉಚ್ಚರಿಸ್ತಿದ್ರಂತೆ ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ರಂತೆ ಕೃಷ್ಣನು ತನ್ನ ಸುತ್ತಮುತ್ತ ಕಾಣ್ತಾ ಇರುವ ಹಾಗೆ ಭಾವಿಸ್ತಿದ್ರಂತೆ ಇದು ಅರ್ಧ ಬಾಹ್ಯ ದಶೆ ಇನ್ನು ಬಾಹ್ಯ ದಶೆಯಲ್ಲಿ ಎಲ್ಲರ ಹಾಗೆ ಈ ಜಗತ್ತನ್ನು ನೋಡ್ತಿದ್ರು ಉಳಿದರ ಜೊತೆ ಮಾತುಕತೆ ಆಡ್ತಿದ್ರು ವರ್ತಿಸ್ತಿದ್ರು ಇಂಥ ಭಾವ ಅವರಲ್ಲಿ ಕಾಣ್ತೇವೆ ಅನಂತರ ಕೆಲವು ವರ್ಷಗಳಾದ ಮೇಲೆ ಚೈತನ್ಯ ಪ್ರಭುಗಳು ತಮ್ಮ ಸ್ವಂತ ನಾಡಾದಂಥ ನವದ್ವೀಪವನ್ನು ಬಿಟ್ಟು ಮಧ್ಯದಲ್ಲಿ ಕೆಲವು ಪ್ರದೇಶಗಳಿಗೆಲ್ಲ ಹೋಗ್ತಾರೆ ತೀರ್ಥಯಾತ್ರೆ ಮಾಡ್ತಾರೆ ದಕ್ಷಿಣ ಭಾರತಕ್ಕೆ ಬರ್ತಾರೆ ಶೃಂಗೇರಿ ಉಡುಪಿ ಮೊದಲಾದ ಪ್ರದೇಶಗಳಿಗೂ ಕೂಡ ಅವರು ದರ್ಶನ ಮಾಡಿದ್ದಾರೆ ತಮಿಳುನಾಡಿನ ಅನೇಕ ಪ್ರದೇಶಕ್ಕೆ ಹೋಗ್ತಾರೆ ಅನಂತರ ಉತ್ತರ ಭಾರತದಲ್ಲಿ ಅನೇಕ ಸ್ಥಳಗಳನ್ನು ವಿಶೇಷವಾಗಿ ಮಹಾರಾಷ್ಟ್ರ ಮೊದಲಾದ ಪ್ರದೇಶಗಳನ್ನು ದರ್ಶನ ಮಾಡಿ ಮತ್ತೆ ಅವರು ಪುರಿಗೆ ಬರ್ತಾರೆ ಜಗನ್ನಾಥ ಪುರಿಯಲ್ಲಿ ಅವರು ಅನೇಕ ವರ್ಷ ಕಳೆದರು ಅವರ ಜೀವನದ ಬಹುಪಾಲು ವಿಶೇಷವಾಗಿ ಅವರ ಜೀವನದ ಕೊನೆಯ ಭಾಗವನ್ನೆಲ್ಲ ಸುಮಾರು ಹದಿನೆಂಟು ವರ್ಷಗಳ ಕಾಲ ಅಲ್ಲೇ ಇದ್ದರು ಮಧ್ಯ ಒಂದೆರಡು ಸಲ ಅವರು ಬಂಗಾಳಕ್ಕೆ ಹೋಗಿದ್ದರು ಬಹಳ ಕಾಲದಿಂದ ಬೃಂದಾವನಕ್ಕೆ ಕೃಷ್ಣನ ಲೀಲಾ ಬೃಂದಾವನಕ್ಕೆ ಹೋಗಬೇಕು ಅಂತ ಆಸೆ ಪಟ್ಟಿದ್ರೂ ಕೈಗೂಡಿರಲಿಲ್ಲ ಕೊನೆಯ ಒಂದು ಸಂದರ್ಭದಲ್ಲಿ ಬೃಂದಾವನಕ್ಕೆ ಕೂಡ ಹೋಗಿ ಬರ್ತಾರೆ ಆದರೆ ಅತ್ಯಂತ ಅಲ್ಪ ಕಾಲ ಮಾತ್ರ ಅಲ್ಲಿರ್ತಾರೆ ಪ್ರಯಾಗಕ್ಕೂ ಕೂಡ ಹೋಗಿದ್ರಂತೆ ಹೀಗೆ ಅವರು ಹೋದಲ್ಲೆಲ್ಲ ಅನುಯಾಯಿಗಳು ಶಿಷ್ಯಂದ್ರು ಸಾಕಷ್ಟು ಮಂದಿ ಭಕ್ತರು ಅವರ ಸುತ್ತ ನೆರೀತಿದ್ರು ಸಂಕೀರ್ತನೆ ನಡೀತಾ ಇತ್ತು ಒಂದು ಭಕ್ತಿಯ ಪ್ರವಾಹ ಹರಿತಾಯಿತ್ತು ಕ್ರಮೇಣ ಈ ಗೌಡಿ ವೈಷ್ಣವ ಅಂತ ಕರೀತಾರೆ ಗೌಡ ದೇಶ ಅಂತ ಬಂಗಾಳಕ್ಕೆ ಗೌಡ ಅಥವಾ ಗೌಳ ಅಂತ ಹೆಸರಿತ್ತು ಹಿಂದೆ ಆ ದೇಶದಲ್ಲಿ ಹುಟ್ಟಿ ಪ್ರಚಾರವಾದಂಥ ವೈಷ್ಣವ ಪದ್ಧತಿಗೆ ಗೌಡಿ ವೈಷ್ಣವ ಬಂಗಾಳ ವೈಷ್ಣವರು ಅಂತ ಕರೀತಾರೆ ಮಧ್ವಾಚಾರ್ಯರು ದಕ್ಷಿಣದಲ್ಲಿ ಪ್ರಚಾರ ಮಾಡಿದಂಥ ದ್ವೈತ ಪರಂಪರೆಯ ಭಕ್ತಿ ಇದೆಯಲ್ಲ ಅದೇ ಸಂಪ್ರದಾಯಕ್ಕೆ ಅವರು ಸೇರಿದ್ರೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ಸಂಪೂರ್ಣವಾಗಿ ಅವರು ದ್ವೈತ ಪರಂಪರೆಗಿಂತ ಭಿನ್ನವಾದಂಥ ಒಂದು ವೈಷ್ಣವ ಪರಂಪರೆಗೆ ಸೇರಿದರು ಈ ಭಕ್ತಿ ಪರಂಪರೆಯ ಈ ವೈಷ್ಣವ ಮೂಮೆಂಟ್ ಇದೆಯಲ್ಲ ಅದು ವ್ಯಾಪಕಗೊಂಡಾಗ ಅನೇಕ ಶಾಸ್ತ್ರ ಗ್ರಂಥಗಳು ರಚನೆಯಾದವು ಅದರಲ್ಲಿ ವಿಶೇಷವಾಗಿ ಚೈತನ್ಯರ ಜೀವನ ಚರಿತ್ರೆಗಳು ಅವರು ಪ್ರತಿಪಾದನೆ ಮಾಡಿದಂಥ ವೈಷ್ಣವ ತತ್ವಗಳು ಇವನ್ನೆಲ್ಲ ಅವರ ಶಿಷ್ಯಂದರು ವಿಶೇಷವಾಗಿ ಪ್ರಚಾರ ಮಾಡ್ತಾರೆ ಚೈತನ್ಯರೇ ರಚಿಸಿದಂಥ ಕೆಲವು ಸ್ತೋತ್ರಗಳು ಅದರಲ್ಲಿ ಎರಡೂ ಬಹಳ ಮುಖ್ಯ ಒಂದನೇ ಶಿಕ್ಷಾಷ್ಟಕ ಈಗಲೇ ಹೇಳಿದೆ ಇನ್ನೊಂದು ಜಗನ್ನಾಥ ಅಷ್ಟಕ ಅಂತ ಒಂದು ಬಹಳ ಪ್ರಸಿದ್ಧವಾದ ಒಂದು ಸ್ತೋತ್ರ ಕೂಡ ಇದೆ ಇದೆರಡೂ ಬಹಳ ಮುಖ್ಯವಾದದ್ದು ಈ ಶಿಕ್ಷಾಷ್ಟಕ ಎನ್ನುವಂಥ ಈ ಎಂಟು ಶ್ಲೋಕಗಳ ಈ ಸ್ತೋತ್ರದಲ್ಲಿ ಭಕ್ತಿಯನ್ನು ಹೇಗೆ ನಾವು ಬೆಳೆಸ್ಕೊಳ್ಬೇಕು ಎನ್ನುವಂಥ ಕೆಲವು ಉಪದೇಶಗಳು ಬರ್ತವೆ ಭಗವಂತನ ನಾಮಸ್ಮರಣೆಯ ವಿಶೇಷತೆಯೇನು ಅದರ ಮಹಿಮೆಯೇನು ಯಾವ ರೀತಿ ಅದು ಪರಮಾದ್ಭುತವಾದಂಥ ಒಂದು ಸಂಗತಿಯಾಗಿದೆ ನಮ್ಮ ಸ್ವಭಾವ ಯಾವ ರೀತಿಯಲ್ಲಿ ನಾವು ಭಕ್ತಿಯನ್ನು ಆಚರಿಸುವುದಕ್ಕೆ ತಯಾರಾಗಬೇಕು ಇದನ್ನೆಲ್ಲ ಈ ಕೆಲವೇ ಕೆಲವು ಶ್ಲೋಕಗಳಲ್ಲಿ ಹೇಳ್ತಾರೆ ಇದರಲ್ಲಿ ಒಂದೊಂದು ಶಬ್ದಗಳನ್ನು ಕೂಡ ನಾವು ಆಳ ಆಳವಾಗಿ ಚಿಂತಿಸ್ತಾ ಹೋದರೂ ಅನೇಕ ಅನೇಕ ವಿಶಾಲ ಅರ್ಥಗಳು ಭಾವನೆಗಳು ಮನಸ್ಸಿಗೆ ಹೊಳೆಯುತ್ತವೆ ಭಕ್ತಿಯ ಆಳದಲ್ಲಿ ಮುಳುಗಿ ಎದ್ದಂಥ ಒಬ್ಬ ಮಹಾಪುರುಷ ರಚನೆ ಮಾಡಿದಂಥ ಕೃತಿ ಇದಾದ ಕಾರಣ ನಾವು ಅತ್ಯಂತ ಶ್ರದ್ಧೆಯಿಂದ ಗಮನ ಕೊಟ್ಟು ಇದನ್ನು ಓದಬೇಕು ಅಥವಾ ಅಧ್ಯಯನ ಮಾಡಬೇಕು ಆಗ ಹೆಚ್ಚು ಹೆಚ್ಚು ನಮ್ಮ ಮನಸ್ಸು ಇದರ ಅರ್ಥದ ಕಡೆಗೆ ಸಾಗುತ್ತದೆ ಆ ಅರ್ಥವನ್ನು ಮನಸ್ಸಿನಲ್ಲಿ ಧರಿಸಿಕೊಂಡು ನಾವು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಬಳಸಿಕೊಂಡ್ರೆ ಸಹಜವಾಗಿ ನಾವು ಮುಂದಕ್ಕೆ ಹೋಗ್ತೇವೆ ಶ್ರೀಕೃಷ್ಣ ಶ್ರೀರಾಮಕೃಷ್ಣರು ಹೇಳ್ತಾರಲ್ಲ ನಾವು ಒಂದು ಹೆಜ್ಜೆ ಮುಂದಕ್ಕೆ ಇಟ್ಟರೆ ಭಗವಂತ ಹತ್ತು ಹೆಜ್ಜೆ ನಮ್ಮ ಕಡೆಗೆ ಬರ್ತಾನಂತೆ ಹಾಗೆ ಈ ಪ್ರಯತ್ನಕ್ಕೆ ಅತ್ಯಂತ ಒಂದು ಸೂಕ್ತವಾದ ಒಂದು ರಚನೆ ಇದು ಅಂತ ನಮಗೆ ಸ್ಪಷ್ಟವಾಗ್ತದೆ ಈಗ ಒಂದನೆಯ ಶ್ಲೋಕವನ್ನು ಕೇವಲ ಇಲ್ಲಿ ಓದ್ತೇನೆ ಓದಿ ಅದರ ಅರ್ಥ ಏನು ಅಂತಲೂ ಕೂಡ ಓದ್ತೇನೆ ನಾವು ಮುಂದಿನ ಗುರುವಾರ ಅದನ್ನು ವಿಸ್ತಾರವಾಗಿ ಗಮನಿಸ್ತಾ ಹೋಗೋಣ ಚೇತೋದರ್ಪಣಮಾರ್ಜನ ಭವಮಃಾಧಾನ್ ನಿರ್ವಾಪಣ್ರೇಯಕೈರವಂದ್ರಿಕಾ ವಿತರಣ ವಿದ್ಯಾವಧೂಜೀವನ ಆನಂದಾಂಧಿವರ್ಧನ ಪ್ರತಿಪದ ಪೂರ್ಣಾಮೃತಸ್ವಾದನ ಸರ್ವಾತ್ಮಸ್ನಪರ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನ ಈ ಮೊದಲನೆಯ ಶ್ಲೋಕದಲ್ಲಿ ಶ್ರೀಕೃಷ್ಣ ಸಂಕೀರ್ತನೆ ಚೈತನ್ಯ ಪ್ರಭುಗಳ ಒಂದು ಪ್ರಧಾನ ಚಟುವಟಿಕೆಯಾಗಿತ್ತು ಈ ಶ್ರೀಕೃಷ್ಣ ಸಂಕೀರ್ತನೆಯ ಮಹತ್ವ ಏನು ವಿಶೇಷತೆ ಏನು ಅದು ಎಂತೆಂಥ ಅದ್ಭುತ ಕೆಲಸಗಳನ್ನೆಲ್ಲ ಮಾಡಬಲ್ಲದು ನಾವು ಯಾವ ರೀತಿಯಲ್ಲಿ ಅದನ್ನು ತಿಳ್ಕೊಳ್ಬೇಕು ಎಲ್ಲ ವಿಷಯಗಳನ್ನು ಕೆಲವು ಸುಂದರವಾದಂಥ ಉಪಮೆಗಳ ಮೂಲಕ ಹೇಳ್ತಾರೆ ಇದರ ಅರ್ಥ ಏನಿದೆ ಅಂತಂದರೆ ಓದ್ತೀನಿ ಮನಸ್ಸೆಂಬ ಕನ್ನಡಿಯನ್ನು ಶುದ್ಧಗುಳಿಸುವ ಸಂಸಾರವೆಂಬ ದೊಡ್ಡ ಕಾಡಗಿಚ್ಚನ್ನು ನಂದಿಸುವ ಶ್ರೇಯಸ್ಸೆಂಬ ಬಿಳಿ ನೈದಿಲೆಯ ಮೇಲೆ ಚಂದ್ರಿಕೆಯನ್ನು ಸುರಿಸುವ ಯಾವುದು ಶ್ರೀಕೃಷ್ಣ ಸಂಕೀರ್ತನೆ ಇದೆಲ್ಲ ಕೆಲಸ ಮಾಡ್ತದೆ ಮನಸ್ಸೆಂಬ ಕನ್ನಡಿಯನ್ನು ಶುದ್ಧಗೊಳಿಸ್ತದೆ ಸಂಸಾರವೆಂಬ ದೊಡ್ಡ ಕಾಡಗಿಚ್ಚನ್ನು ನಂದಿಸ್ತದೆ ಶ್ರೇಯಸ್ ಎಂಬ ಬಿಳಿ ನೈದಿಲೆಯ ಮೇಲೆ ಚಂದ್ರಿಕೆ ಅಥವಾ ಬೆಳದಿಂಗಳನ್ನು ಸುರಿಸ್ತದೆ ಪರಾವಿದ್ಯೆ ಎಂಬ ವಧುವಿಗೆ ಜೀವನ ಸ್ವರೂಪವಾದ ಆನಂದ ಸಾಗರವನ್ನು ವರ್ಧಿಸುವ ಪ್ರತಿ ಪೂರ್ಣಾಮೃತದಂತೆ ರುಚಿಯನ್ನು ಉಂಟುಮಾಡುವ ಎಲ್ಲರಿಗೂ ಎಲ್ಲ ಆತ್ಮರಿಗೆ ಸ್ನಾನವನ್ನು ಮಾಡಿಸುವ ಶ್ರೀಕೃಷ್ಣನ ಸಂಕೀರ್ತನವು ಸರ್ವೋತ್ಕೃಷ್ಟವಾಗಿದೆ ಅಥವಾ ಅದು ವಿಜಯತೆ ಪರಂ ವಿಜಯತೆ ವಿಶೇಷವಾಗಿ ವಿಜೃಂಭಿಸ್ತದೆ ಅಂತ ಇದರಲ್ಲಿ ಹೇಳ್ತಾರೆ ಇದರ ಬಗ್ಗೆ ಮುಂದಿನ ಗುರುವಾರ ಹೆಚ್ಚು ವಿಷಯಗಳನ್ನು ನಾವು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ಸತ್ ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತೂ